ಚೇತನಾಂತರೀಯಾಮಿ ಲಕ್ಷ್ಮೀನಾಥ ಕರ್ಮಗಳನ್ನು ತರಿಸಿ ಜನಿತೋತ ವಿಷ್ಣೋ ಎಂಬ ಶ್ರತಿ ಪ್ರತಿಪಾದ್ಯ ನಮ್ಮೊಡನೆ ಜಾತನಾಗುವ ಜಲ್ಮರಹಿತ ಭಕ್ತರಿಂದೂತನಾಗಿ ಮನೋರಥವ ಬೇಡಿಸಿಕೊಳ್ಳದ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳನ್ನಿಟ್ಟುಕೊಂಡು ಈ ಕೃತಿಯನ್ನು ರಚಿಸಿದ್ದಾರೆ ತಾವು ಹೇಳುವುದಕ್ಕೆ ಹಿನ್ನೆಲೆಯಾಗಿ ಎಲ್ಲ ಪ್ರಮಾಣ ಗ್ರಂಥಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಚಿಂತನೆಯನ್ನು ನಡೆಸುತ್ತಾರೆ ಕೆಲವೊಂದ್ಸಲ ಸ್ಪಷ್ಟವಾಗಿ ಹೇಳುತ್ತಾರೆ ಕೆಲವೊಂದ್ಸಲ ಅಸ್ಪಷ್ಟವಾಗಿ ಹೇಳುತ್ತಾರೆ ಕೆಲವೊಂದ್ಸಲ ಸೂಚನೆ ಕೊಡುತ್ತಾರೆ ಕೆಲವೊಂದ್ಸಲ ಮನಸ್ಸಲ್ಲಿ ಅನುಸಂಧಾನ ಮಾಡಿಕೊಳ್ತಾರೆ ना संशय कड़े दृष्टि हर बेडियुतिया नम मुधार भगवान महिम तुम्हारे शुतिया आधार को भगवान ಎಲ್ಲರ ಒಳಗೂ ನೆಲೆಸಿದ್ದಾನೆ ಅಂತ ಹೇಳ್ತಾರೆ ಈ ನೈವೇದ್ಯ ಪ್ರಕರಣ ಸಂಧಿಯಲ್ಲಿಯೂ ಬರುತ್ತೆ ನಾನಾ ವೇಷಧಾರಿ ವಿಚಿತ್ರ ಅಂತ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಈ ಇದೆ ನಾನಾ ಅಂತಂದ್ರೆ ನಾನಾ ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಅಂದ್ರೆ ನಮ್ದೇ ವೇಷ ಅದು ಭಗವಂತ ಅನ್ನದು ಆವೇಶದಿಂದಾಗಿ ಆಗುವಂತಹದ್ದು ಅವನ ಆವೇಶ ಪ್ರವೇಶ ಇಲ್ಲದೆ ಹೋದ್ರೆ ನಮ್ದು ಈ ವೇಷ ಎಲ್ಲ ನಡೆಯುವುದೇ ಇಲ್ಲ ಅವನು ನಾನಾವೇಶದಾರಿಯಾಗಿ ವೇಷಧಾರಿಯಾಗಿ ನಮ್ಮ ಒಳಗೆ ಕೂತದ್ರಿಂದ ನಮ್ದು ಈ ವೇಷಗಳೆಲ್ಲ ನಡೆಯುತ್ತವೆ ನಾನಾ ವೇಷಧಾರಿ ನೈವೇದ್ಯ ಪ್ರಕರಣ ಈ ಧ್ವತ ಸಂದಿಯಲ್ಲಿ ಹದಿನಾರನೆಯ ನುಡಿಯಲ್ಲಿ ದಾಸರು ಹೇಳುತ್ತಾರೆ ಭಗವಂತ ಚೇತರ್ ಅಂತರಿಯಾಮಿ ಚೇತನದ ಒಳಗೆ ಚೇತನರ ಅಂತರದಲ್ಲಿ ಒಳಗೆ ನಿಯಮಕನಾಗಿ ನೆಲೆಸಿದ್ದಾನೆ ಚೇತರ್ ಚೇತನ ಅಂತರಿಯಾಮಿಂತ ಬೃಹದಾರಣ್ಯೋ ಪರಿಷತ್ನಲ್ಲಿ ಈ ಅಂತರಾಮಿ ಬ್ರಾಹ್ಮಣ ಅಂತ ಒಂದಿದೆ ಅದರಲ್ಲಿ ಭಗವಂತ ನೆಲೆಸಿದ ರೀತಿಯನ್ನು ವಿವರಿಸಿದ್ದಾರೆ ಅದರಲ್ಲಿ ಎರೀರಂಪರೀರಂ ಅಂತ ಎಲ್ಲ ಹೇಳಿಕೊಂಡು ಬಂದು ಒಂದು ಹೇಳ್ತಾರೆ ಯಹ ಆತ್ಮ ಯ ಆತ್ಮನೋ ಅಂತರ ಯಂ ಆತ್ಮಾನ ವೇದ ಯತ್ಮ ಶರೀರಂ ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಬೃಹದಾರಣ್ಯಕೋಪನಿಷತ್ ಇದರ ಒಳ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆತ್ಮನ ಅಂತರ್ಯಾಮಿಯಾದವ ಭಗವಂತ ಜೀವರಾಶಿಗಳ ಒಳಗೆ ನಿಯಾಮಕನಾಗಿ ಭಗವಂತ ನೆಲೆಸಿದ್ದಾನೆ ಈಗ ಶಂಕರರು ವ್ಯಾಖ್ಯಾನ ಬರೀಬೇಕು ರಾಮಾನುಜರೂ ವ್ಯಾಖ್ಯಾನ ಬರೀಬೇಕು ಆಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ ಅಂತರ್ಯಾಮಿಯ ಮಿಸರ್ಜಕ್ಕೆ ಏನು ಅರ್ಥ ವ್ಯಾಖ್ಯಾನ ಬರ್ತಾರೆ ಏನು ಅವರ್ತರನೇ ಕೇಳಬೇಕು ಮಧ್ಯರಂತೂ ಒಳ್ಳೆಯ ವ್ಯಾಖ್ಯಾನ ಬರೆದಿದ್ದಾರೆ ಚೇತನದ ಒಳಗೆ ಅಂತರ್ಯಾಮಿ ಅಂತರ್ನಿಯಾಮಕನಾಗಿ ಭಗವಂತ ಇರ್ತಾನೆ ಅಂತೆ ಇದು ಭಗವಂತನ ಅದ್ಭುತವಾದ ಸಾಮರ್ಥ್ಯ ಯಾಕೆಂದ್ರೆ ಚೇತನ ಸ್ವರೂಪದಲ್ಲಿ ಪ್ರವೇಶ ಮಾಡಿ ನಿಯಮನೆ ಮಾಡುವುದು ಹೇ ನಮ್ಮ ಮನೆಗೆ ಪಾಗಾರ ಹಾಕಿರ್ತೇವೆ ಅದಕ್ಕೆ ವೈರ್ ಕನೆಕ್ಷನ್ ಕೊಟ್ಟಿದ್ದೇವೆ ಅದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೇವೆ ಮುಟ್ಲಿಕ್ಕಾಗುವುದಿಲ್ಲ ಒಳಗೆ ಹೋಗ್ಲಿಕ್ಕಾಗುವುದಿಲ್ಲ ಈ ಜೀವನಿಗೆ ಹಾಗೆ ಮಾಡಿದ್ದಾನೆ ಅಂತಹ ದೇಲಿಗಳು ಇವೆ ಏಳು ಬೇಲಿಗಳಿವೆ ಒಳಗಿನಿಂದ ಲಿಂಗ ಶರೀರದ ಬೇಲಿ ಇದೆ ಅದನ್ನು ದಾಟಿ ಯಾರಿಗೂ ಹೋಗ್ಲಿಕ್ಕಾಗುವುದಿಲ್ಲ ಅನಾದಿ ಕಾಲದ ಇರತಕ್ಕ ಲಿಂಗ ಶರೀರದ ಬೇಲಿ ಅದರ ಒಳಗೆ ಭಗವಂತ ದಾಟಿ ಒಳಗೆ ಹೋಗಿ ಚೇತನ ಒಳಗೆ ಇದ್ದಾನೆ ಇದು ಭಗವಂತನಿಗಿರತಕ್ಕಂತಹ ವೈಶಿಷ್ಟ್ಯ ಅದನ್ನು ದಾಸರು ಹೇಳ್ತಾರೆ ಉಪನಿಷತ್ತಿನಲ್ಲಿ ಹೇಳಿದ ಪ್ರಮೇಯವನ್ನು ಚೇತನ ಅಂತರ್ಯಾಮಿ ಚೇತನದ ಒಳಗೆ ಭಗವಂತ ಇರ್ತಾನೆ ನಾವು ಹೊರಗಿನಿಂದ ಹೀಗೆ ಮಾಡು ಹೀಗೆ ಮಾಡು ಸಾವಿರ ಹೇಳಬಹುದು ಒಳಗೆ ಪ್ರವೇಶ ಮಾಡಿ ನೇಮನೆ ಮಾಡಬೇಕು ಇದು ಭಗವಂತನಿಗೆ ಇರತಕ್ಕಂತಹ ಅಸಾಧಾರಣವಾದ ಶಕ್ತಿ ಅದನ್ನು ದಾಸರು ನೆನಪಿಸ್ತಾ ಭಗವಂತ ಚೇತನ ಅಂತರ್ಯಾಮಿ ಲಕ್ಷ್ಮೀನಾಥ ಚೇತನ ಅಂತರ್ಯಾಮಿ ಅಂತ ಹೇಳಿದಾಗ ಒಬ್ಬನೇ ನಿಯಮಕನಾಗಿರ್ತಾನೋ ಅಂತ ಪ್ರಶ್ನೆ ಬಂದ್ರೆ ಲಕ್ಷ್ಮೀನಾಥ ಭಗವಂತ ಜೀವನ ಪ್ರವೇಶ ಮಾಡಲಿಕ್ಕೆ ಅಂತ ಹೊರಟಂತೆ ಹಾಗೆ ಲಕ್ಷ್ಮೀ ದೇವರಿ ಕೇಳದರಂತೆ ರೀ ನಮ್ಮನ್ನು ಬಿಟ್ಟು ಹೋಗ್ತೀರಾ ಅಂತ ದೇವ್ರಿ ಹೇಳಿದ ಅಮನಿನುಬಾ ಅಂತ ಕರೆದರಂತೆ ಲಕ್ಷ್ಮೀನಾಥ ಲಕ್ಷ್ಮೀದೇವಿ ನಾಥನೇ ಯಾಚನೆ ಮಾಡಿದಾಗ ಭಗವಂತ ಹೇಳಿದ ಅಮನೀನುಬಾ ಅಂತ ಕರ್ಕೊಂಡು ಹೋದ ಯಾಕಂದ್ರೆ ಪ್ರಕೃತ್ಯಾತ್ಮಕವಾದ ಬೇಲಿ ಅದು ತತ್ವಗುಣ ರಜೋಗುಣ ತಮೋಗುಣಾತ್ಮಕವಾದ ಬೇಲಿ ಲಿಂಗದೇಹದ ಬೇಲಿ ಅದರ ಪ್ರವೇಶ ಮಾಡುವಾಗ ದಯವಾಗಿ ಭಗವಂತ ಲಕ್ಷ್ಮಿ ಹತ್ರ ಕೇಳಬೇಕು ಲಕ್ಷ್ಮೀ ಭಗವಂತನ ಹತ್ರ ಕೇಳಿದ್ರು ರೀ ಹೋಗ್ತೀರಾ ನಾನು ಬರ್ತೇನೆ ಅಂತ ಲಕ್ಷ್ಮೀನಾಥನಾಗಿ ಲಕ್ಷ್ಮಿಗೆ ನಿಯಾಮಕನಾಗಿ ಈಗ ಬೇಲಿ ದಾಟಿ ಹೋಗುದು ಎರಡು ರೀತಿ ಅಲ್ವಾ ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್ ಅಂತಿದೆ ಹಾಗೆ ಈ ಬೇಲಿ ದಾಟಿ ಒಳಗೆ ಹೋಗಬೇಕಾದ್ರೆ ಒಪ್ಪಿಗೆ ಬೆಳಿಬೇಕು ಹಾಗೆ ಭಗವಂತ ಒಳಗೆ ಪ್ರವೇಶ ಮಾಡಿದ ಅಂತಂದ್ರೆ ಅಮ್ಮನವರ ಪ್ರವೇಶ ಪಮ್ಮತಿ ಪಡೆದು ಹೋದ್ನೋ ಅಂತಂದ್ರೆ ಲಕ್ಷ್ಮೀನಾಥ ಅಂತ ದಾಸರು ಹೇಳಿದರು ಲಕ್ಷ್ಮಿಯ ಪರ್ಮಿಷನ್ ಅಲ್ಲ ಲಕ್ಷ್ಮೀ ಒಳಗೆ ಒಟ್ಟಿಗೆ ಬರಬೇಕಾದ್ರೆ ಅವಳು ಪರಮಿಶ್ವನ್ ಕೇಳಬೇಕು ಹೊರತು ಭಗವಂತ ಕೇಳುವ ಪ್ರಶ್ನೇ ಇಲ್ಲ ಲಕ್ಷ್ಮಿಗೆ ನಾತನಾಗಿ ನಿಯಾಮಕನಾಗಿ ಭಗವಂತ ಅದರ ಒಳಗೆ ಪ್ರವೇಶ ಮಾಡಿದ ಚೇತನ ಅಂತರ್ಯಾಮಿ ಚೈತನ್ಯವನ್ನು ಕೊಡದಕ್ಕೋಸ್ಕರ ಅಂತರ್ಯಾಮಿಯಾಗಿ ಲಕ್ಷ್ಮಿಯ ನಾತನಾಗಿ ಲಕ್ಷ್ಮಿಯ ಯಜಮಾನನಾಗಿ ಲಕ್ಷ್ಮಿಯಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಭಗವಂತ ನಿಯಾಮಕನಾಗಿ ಒಳಗೆ ನಿಂತ ಚೇತನ ಅಂತರ್ಯಾಮಿ ಲಕ್ಷ್ಮೀನಾಥ ಎಲ್ಲಾ ಜೀವನ ಒಳಗೂ ಭಗವಂತ ಪ್ರವೇಶ ಮಾಡ್ತಾನೆ ಅಲ್ಲಲ್ಲಿ ಅವರವರಿಗೆ ಬೇಕಾಗಿರತಕ್ಕಂತಹ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಹೇಗೆ ಮಾಡಿಸ್ತಾನೆ ಭಗವಂತ ಪಕ್ಷಪಾತಿ ಒಬ್ಬರಿಂದ ಒಳ್ಳೆಯ ಕೆಲಸ ಮಾಡಿಸ್ತಾನೆ ಒಬ್ಬರಿಂದ ಕೆಟ್ಟ ಕೆಲಸವನ್ನು ಮಾಡಿಸ್ತಾನೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬಂದರೆ ದಾಸ್ತರ್ ಹೇಳ್ತಾರೆ ಕರ್ಮಗಳ ಅನುಸರಿಸಿ ಅವರವರ ಕರ್ಮಗಳಿಗೆ ಅನುಸಾರಿಯಾಗಿ ಅವರವರಿಗೆ ಫಲವನ್ನು ಕೊಡೋದಕ್ಕೋಸ್ಕರ ಭಗವಂತ ಅಲ್ಲಲ್ಲಿ ನಿಂತು ಭಗವಂತ ಅವರ ವಿರುದ್ಧ ಕರ್ಮಗಳನ್ನು ಮತ್ತೆ ಮಾಡಿಸಿ ಫಲವನ್ನು ಉಣಿಸ್ತಾನೆ ಕರ್ಮಗಳನ್ನು ಅನುಸರಿಸಿ ಈ ಕರ್ಮ ಮತ್ತೆ ಅನುಸರಿಸಿ ಹೇಗೆ ಅಂತಂದ್ರೆ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಅನುಸರಿಸಿ ಜನಿತೋತ ವಿಷ್ಣೋ ಎಂಬ ಶ್ರುತಿ ಭಗವಂತ ಜನಿಸ್ತಾನೆ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ ಭಗವಂತನು ಎಲ್ಲರ ಒಳಗೂ ಅಂತರಿಯಾಗಿ ಜನಿಸಿ ಜನಿಸಿ ಅಂದ್ರೆ ಜನ್ಮ ಎಂಬುದು ಅವತಾರ ಅಂತ ವಾದಿರಾಜರು ಹೇಳುತ್ತಾರೆ ಭಗವಂತ ಅವತರಿಸಿ ಎಲ್ಲರಿಗೂ ಪ್ರೇರಕನಾಗಿ ನಿಂತ ಶ್ರುತಿ ಪ್ರತಿಪಾದ್ಯ ನಮ್ಮೊಡನೆ ಜಾತನಾಗುವ ಈ ಶ್ರುತಿಯಲ್ಲಿ ಪ್ರತಿಪಾದಿತನಾದಂತಹ ಭಗವಂತ ನಮ್ಮನೊಡನೆ ಜಾತನಾಗುವ ನಮ್ಮ ಜೊತೆಗೆ ಹುಡ್ತಾನೆ ಶ್ರುತಿ ಹೇಳಿತು ಭಗವಂತನು ಹುಡ್ತಾನೆ ಅಂತ ನಮ್ಮೊಡನೆ ಹುಟ್ಟುವ ನಮ್ಮ ಜೊತೆಗೆ ಭಗವಂತ ಜಾತನಾಗುವ ಹುಡ್ತಾನೆ ಜನ್ಮರಹಿತ ದಾಸರು ಸ್ಕೂಲ್ ಲೇ ಭಗವಂತನಿಗೆ ಹುಟ್ಟು ಉಂಟೋ ಯಾವುದೂ ಇಲ್ಲ ಸ್ಥಿತ್ಯಾದಿಗಳು ಇಲ್ಲದೆ ಇರತಕ್ಕ ಭಗವಂತನಿಗೆ ಜನ್ಮರಹಿತ ಅವನಿಗೆ ಜನ್ಮ ಇಲ್ಲ ಭಗವಂತ ವ್ಯಕ್ತರಾದ ಅಭಿವ್ಯಕ್ತರಾಗ್ತಾನೆ ಜನ್ಮರಹಿತ ಆಕೂತಿ ನಂದನ ಆಕೂತಿನಂದನ ಅಂದ್ರೆ ಯಜ್ಞ ದಾಸರಿಗೆ ಯಜ್ಞ ನಾಮಕನಾದ ಭಗವಂತನ ಸ್ಮರಣೆ ಬಂತು ಆಕೂತಿ ನಂದನ ಅಂತ ಈ ದೇವರು ಹುಟ್ಟುದು ಹೇಗೆ ಅಂತ ಪ್ರಶ್ನೆ ಬಂತು ಜನ್ಮರಹಿತನಾದ ಭಗವಂತ ನಮ್ಮೊದನೆ ದಾತನಾಗುವ ಈ ಶರೀರ ಹುಟ್ಟುವಾಗ ಒಟ್ಟಿಗೆ ಭಗವಂತ ಹುಟ್ಟಿದ ಇದು ಸಾಧ್ಯ ಅಂತಂದ್ರೆ ಆಕೂತಿ ನಂದನ ಅಂತ ಹೇಳಿದರು ಆಕೂತಿ ಮತ್ತೆ ರುಚಿ ಇವರ ದಾಂಪತ್ಯದಲ್ಲಿ ಭಗವಂತ ಯಜ್ಞನಾಮಕನಾಗಿ ಭೂಮಿಯಲ್ಲಿ ಅವತರಿಸಿದ ಆಕೂತಿ ಪ್ರಸೂತಿ ದೇವಹೂತಿ ಮೂರು ಜನ ಸ್ವಯಂಭೂವ ಮನುವಿನ ಪುತ್ರಿಯರು ಇಬ್ರು ಗಂಡು ಮಕ್ಕಳು ಆ ಮೂರು ಹೆಣ್ಮಕ್ಕಳಲ್ಲಿ ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದಾಗಿ ಯಜ್ಞ ನಾವಕನಾಗಿ ಭಗವಂತ ಅವತರಿಸ ಹೇಳಿದ್ರು ಆಕೂತಿ ನಂದನ ಆಕೃತಿಯ ಮಗ ಅಲ್ಲ ಆಕೂತಿನಂದನ ಆಕೂತಿಗೆ ಆನಂದ ಕೊಡುವುದಕ್ಕೋಸ್ಕರ ಭಗವಂತ ಅವತರಿಸಿದ ಆಕೂತಿನಂದನ ಯಜ್ಞ ಹೇಗೆ ಅವತರಿಸಿದ ಹಾಗೆ ಭಗವಂತ ನಮ್ಮಲ್ಲೆಲ್ಲ ಜನಿಸಿದ ಅಂತ ಹೇಳಿದರು ಆಕೂತಿ ನಂದನ ಹೇಗೆ ಆಗ್ತಾನೆವಾ ಜನಿಸಿದ ಹೇಗೆ ಜನಿಸಿದ ಆ ಯಜ್ಞನಾಮಕನಾದ ಭಗವಂತ ನಮಗೆ ಅದ್ಭುತವಾದಂತಹ ಉಪನಿಷತ್ತನ್ನು ಕೊಟ್ಟ ಯಾಜ್ಞೀಯ ಉಪನಿಷತ್ತು ಅಂತಲೇ ಪ್ರಸಿದ್ಧವಾದ್ದು ಈಶಾ ವಾಧ್ಕಿಂಚ ಜಗತ್ಯಂ ಜಗತ್ ಇಡೀ ಜಗತ್ತಿಗೆ ಆಧಾರನಾಗಿರ್ತಕ್ಕಂತಹ ಭಗವಂತ ಜಗತ್ಯಂ ಜಗತ್ ಇಡೀ ಜಗತ್ತು ಏನಿದೆ ಅದು ಭಗವಂತನ ಆವಾಕ್ಕೆ ಯೋಗ್ಯವಾದು ಆತ್ಮವಾಸ್ಥ್ಯಮಿಧಾಗವತ ಈಶಾ ವಾಂತ ಉಪನಿಷತ್ತು ಅಂದರೆ ಇಡಿ ಜಗತ್ತಿನಲ್ಲಿ ಭಗವಂತ ತುಂಬಿ ತುಳುಕಿದ್ದಾನೆ ಆತ್ಮಾವಾಸ್ಯ ಸರ್ವಂ ಅಂತ ಉಪನಿಷತ್ತು ಹೇಳಿತ್ತು ಯಜ್ಞನಾಮಕನಾದ ಭಗವಂತನೇ ಹೇಳುದು ಆತ್ಮ ಆಸ್ಯಂ ಆತ್ಮನ ಅಂದ್ರೆ ಎರಡರ್ಥ ತನಗೆ ಅಥವಾ ಆತ್ಮ ಅಂದ್ರೆ ಸ್ವಾಮಿಯಾದ ಭಗವಂತನಿಗೆ ತಾನೇ ಆತ್ಮ ತಾನೇ ಸ್ವಾಮಿ ಆತ್ಮ ಆವಾಸ್ ವಿಧಂ ಸರ್ವಂ ಜಗತ್ಯಂ ಜಗತ್ತು ಈ ಪ್ರಕೃತಿಯನ್ನು ಆಶ್ರಯಿಸಿರತಕ್ಕಂತಹ ಏನು ವಸ್ತುಗಳಿವೆ ಅಷ್ಟರಲ್ಲಿಯೂ ಭಗವಂತ ನೆಲೆಸಿದ್ದಾನೆ ಆಕೂತಿ ನಂದನ ದಾಸರು ನೆನಪಿಸಿದರು ಭಗವಂತ ಚೇತನಾಂತರಿಯಾನಿ ಎಲ್ಲರ ಒಳಗೂ ನೆಲೆಸಿದ್ದಾನೆ ಹೇಗೆ ಅಂತಂದ್ರೆ ಆಕೃತಿನಂದನ ಹತ್ರ ನೀವು ಹೋಗಿ ಕೇಳಿ ಯಜ್ಞನಾಮಕನಾದ ಭಗವಂತನತ್ರ ಕೇಳಿ ಯಜ್ಞನಾಮಕನಾದ ಭಗವಂತ ಆಕೃತಿಯನ್ನು ಸಂತೋಷ ಪಡಿಸಿದ ಹೇಗೆ ಈ ಉಪನಿಷತ್ತನ್ನು ಕೊಟ್ಟು ತಾಯಿಗೆ ಬೇರೆ ಯಾವುದರಿಂದಲೂ ಖುಷಿಯಾಗುವುದಿಲ್ಲ ತಾಯಿ ಸಂತೋಷ ಮಗನ ವಿದ್ಯೆಯಿಂದ ಮಗವನ ಮಗನ ಸದ್ಬುದ್ಧಿಯಿಂದಾಗಿ ಅಂತ ಸದ್ಬುದ್ಧಿಯನ್ನು ಕೊಟ್ಟ ಉಪನಿಷತ್ತನ್ನು ಕೊಟ್ಟ ತಾಯಿಗೆಷ್ಟು ಖುಷಿಯಾಯಿತು ಮಗ ಅಂದ್ರೆ ಹೀಗಿರಬೇಕು ಅಂತ ಸಂತೋಷ ಪಟ್ಲು ತಾಯಿಯನ್ನು ತಿದ್ದುವ ಮಗು ಬೇಕು ಮಗುವನ್ನು ತಿದ್ದುವ ತಾಯಿ ಇರ್ತಾರೆ ತಾಯಿಗೆ ಉಪದೇಶ ಮಾಡುವ ಮಗು ಅದು ದೇವಹೂತಿಗ ಮಗ ಕಪಿಲ ಭಗವಂತನೂ ಅಷ್ಟೇ ಯಜ್ಞನಾಮಕನಾದ ಭಗವಂತನೂ ಅಷ್ಟೇ ಯಜ್ಞನಾಮಗನಾದ ಭಗವಂತ ಉಪದೇಶ ಮಾಡಿದ ಏನು ಉಪದೇಶ ಮಾಡಿದ ಯಜ್ಞ ಅಂತ ಅರ್ಥ ಅವರಿಗೆ ಯಜ್ಞ ಅಂದ್ರೆ ಏನು ಯಾವುದು ಇದೆ ಅದನ್ನು ಹುಟ್ಟಿಸಿದವಾ ಅಂತ ಅರ್ಥ ಯಜ್ಞ ಅಂದ್ರೆ ಯಜ್ಞದ ಸ್ಥಿತಿ ಅಂದ್ರೆ ಇಡೀ ಪ್ರಪಂಚ ಹುಟ್ಟಬೇಕಾಗಿದ್ರೆ ತಾನು ಬೇಕು ಯಜ್ಞನ ಮಗನಾದ ತಾನು ಬೇಕು ಅಂತ ಪರಿಚಯ ಮಾಡಿಸಿ ಕೊಟ್ಟ ಅದಕ್ಕೆ ದಾಸರು ಈ ಶಬ್ದವನ್ನೇ ಹಾಕಿದರು ಆಕೂತಿ ನಂದನ ಇದೇ ಶಬ್ದವನ್ನು ನಮ್ಮ ಮುಂದೆ ಇಟ್ರು ಬೇರೆ ಶಬ್ದ ಇಡ್ಲಿಲ್ಲ ಅವ್ರದ್ದು ಯಾಕೆ ಆಕೂತಿ ನಂದನ ಎಂತ ಇಟ್ಟರು ಅಂತಂದ್ರೆ ಅವನು ಆಕೂತಿಗೆ ಸಂತೋಷ ಪಡಿಸಿದವ ಅವನು ಮಗನಲ್ಲ ತಾಯಿಗೆ ಸಂತೋಷ ಪಡಿಸುವವ ನಂದನ ದೇವರೂ ನಂದನ ಮಗ ಮಗನಾದ್ದರಿಂದ ಸಂತೋಷ ಪಡಿಸುವುದಷ್ಟೇ ದೇವರು ಹಾಗಲ್ಲ ಒಳಗೆ ಪ್ರವೇಶ ಮಾಡಿ ಆನಂದವನ್ನು ಕೊಡುವವರು ಹಾಗೆ ಆಕೂತಿ ಆಕೃತಿ ಅಂದ್ರೆ ದೇವರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಇರುವವಳು ಅವರಿಗೆ ಆನಂದವನ್ನು ಕೊಟ್ಟಿರತಕ್ಕ ಕಂದ ಅದು ಯಜ್ಞನಾಮಕನಾದ ಭಗವಂತ ಆಕೂತಿ ನಂದನಾ ದಾಸರು ನೆನಪಿಸ್ತ ಆಕೂತಿಯ ಮಗ ಇವ ಅವತರಿಸಿದವ ಆಕೂತಿಗೆ ಆನಂದವನ್ನು ಕೊಟ್ಟವ ಆಕೂತಿ ನಂದನ ಇದರಿಂದಾಗಿ ಚೇತನಾಂತರಿಯಾಮಿತ್ವವನ್ನು ವಿಶ್ಲೇಷಣೆ ಮಾಡಿದರು ಅವ ಹೇಗೆ ಈಶಾವಾಸ್ಯತ್ವವನ್ನು ಹೇಳಿದ ಇಡೀ ಜಗತ್ತಲ್ಲಿ ನಾನು ಈಶನಾಗಿ ನಿಯಾಮಕನಾಗಿ ಆ ಮಾಡಿಕೊಂಡಿರ್ತೇನೆ ಅಂತ ಉಪನಿಷತ್ತಲ್ಲಿ ಹೇಳಿದ ಆತ್ಮಾವಾಸ್ಯ ಭಾಗವತದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದರು ಉಪನಿಷತ್ತನ್ನು ವಿವರಣೆ ಮಾಡಿದರು ಅದು ತಾನು ಎಲ್ಲರವರೆಗೂ ಈಗ ವಾಸ ಮಾಡಿಕೊಂಡಿದ್ದೇನೆ ಚೇತನ ಅಂತರೀಯಾಮಿ ಇಂಥ ಗೃಹದಾರಣ್ಯದ ಸಂದೇಶವನ್ನು ಈಶಾವಾಸ್ಯದ ಮುಖ್ಯ ಸಾರವನ್ನು ದಾತರು ಸೆರೆ ಹಿಡಿದು ಆಕೂತಿ ನಂದನ ಆಕೂತಿಯಿಂದ ಆಕೂತಿಗೆ ನಂದನ ಆನಂದವನ್ನು ಕೊಟ್ಟಿರ್ತಕ್ಕಂತಹ ಯಜ್ಞನಾಮಕನಾದ ಭಗವಂತ ಅಂತ ಸ್ಮರಣೆ ಮಾಡಿಸುತ್ತಾ ನಮಗೂ ಆನಂದವನ್ನು ಕೊಡುವವ ಭಗವಂತಾದಕ್ಕೋಸ್ಕರ ಚೇತನದ ಒಳಗೆ ಅಂತರ್ನಿಯಾಮಕನಾಗಿ ಇರ್ತಾನೆ ಅಂತ ವಿಶ್ಲೇಷಣೆ ಮಾಡಿದರು ಆಕೂತಿ ನಂದನ ಭಕ್ತರಿಂದ ಆಹೂತನಾಗಿ ಅಲ್ಲಿ ಆಕೂತಿ ನಂದನ ಅಲ್ವಾ ದೇವರು ಯಾವಾಗ ಆನಂದ ಕೊಡ್ತಾನೆ ದೇವರು ಆನಂದ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಇದ್ರೆ ಆಕೂತಿ ಇದ್ರೆ ಭಗವಂತ ನಂದನಾಗ್ತಾನೆ ಆನಂದ ಕೊಡ್ತಾನೆ ಯಾವಾಗ ಆಕೂತಿ ಇದೆ ಅಂತ ಗೊತ್ತಾಗುತ್ತೆ ಕರೆದ್ರೆ ಆಹ್ತನಾಗಿ ಕರಿಬೇಕು ದೇವರನ್ನು ದೇವರೇ ಅಂತ ನಾವು ಕರೆದ್ರೆ ದೇವರು ನಮ್ಮ ಆಕೃತಿಗೆ ಅನುಗುಣವಾಗಿ ನಮ್ಮ ಅಭಿಪ್ರಾಯಕ್ಕೆ ಅನುಗುಣವಾಗಿ ಆನಂದವನ್ನು ನೀಡ್ತಾನೆ ದೇವರು ಬರಬೇಕಾಗಿದ್ರೆ ದೇವರಿಗೆ ನಾವು ಆಹ್ವಾನ ಕೊಡಬೇಕು ಅದೇ ಆವಾಹನೆ ಅಂತಂದ್ರೆ ದೇವರನ್ನು ಆವಾಹನೆ ಮಾಡೋದಂದ್ರೆ ಏನು ಅದು ಮ್ಯಾಜಿಕ್ ಶೋ ಅಲ್ಲ ಇಲ್ಲಿಂದ ಅಲ್ಲಿಂದ ತರಲಿಕ್ಕೆ ದೇವರೆ ಬರಬೇಕು ಅಂತ ನಾವು ಪ್ರೀತಿಯಿಂದ ಆಕೂತಿಯಿಂದ ಅಭಿಪ್ರಾಯ ಪೂರಕವಾಗಿ ಆಹ್ವಾನ ಕೊಟ್ರೆ ದೇವರು ಬರ್ತಾನೆ ಆಹುತನಾಗಿ ಮನೋರಥವ ಈವಾ ನಮ್ಗೆ ಮನೋರಥವನ್ನೇ ಕೊಡ್ತಾನೆ ಅದೇ ದೇವರು ಬಂದ್ರೆ ಬರುವಾಗ ರಥ ಹಿಡ್ಕೊಂಡು ಬರ್ತಾನೆ ನಮ್ಮ ಮನೋರಥ ಏರಿ ಬರ್ತಾನೆ ನಮ್ಮ ಮನೋ ರಥದಲ್ಲಿ ಏನೇನಿದೆ ಅದನ್ನು ಈವಾ ಕೊಡ್ತಾನೆ ಹೇಗೆ ಕೊಡ್ತಾನೆ ದೇವರ ಡಿಮ್ಯಾಂಡ್ ಮಾಡಬೇಕು ಪೀಡಿಸ್ಬೇಕು ದೇವರೇ ಕೊಡೋದು ಸಾವಿರ ಸಲ ಹೇಳಬೇಕು ಎಂತಲೂ ಇಲ್ಲ ಬೇಡಿಸಿ ಕೊಳದಲೆ ನಾವು ಬೇಡಬೇಕಾಗಿಲ್ಲ ಬೇಡಿಸಿಕೊಂಡು ಕೊಡುವವರಲ್ಲ ಅದು ಮನುಷ್ಯರ ಸ್ವಭಾವ ಬರಬೇಕು ಹಸಲ ಕಾಡಬೇಕು ಮನೆ ಮರಿಬೇಕು ಕಾಯಬೇಕು ಅಂತ ಮಾಡಿಕೊಡುದು ಮನುಷ್ಯರ ದುಸ್ವಭಾವ ದೇವರ ಹಾಗಲ್ಲ ಬೇಡಿಸಿ ಕೊಳದಲೆ ಅವನು ಬೇಡಿಸಿಕೊಳ್ಳದೇನೆ ಅಂದ್ರೆ ಬೇಡಿಸಿ ಅವನು ಬೇಡಬೇಕು ಅಂತಲೇ ಇಲ್ಲ ಭಗವಂತ ಭಕ್ತರ ಮನೋರಥವನ್ನು ಆಹುತನಾಗಿ ಅವನನ್ನು ಕರೆದ್ರೆ ಈವ ಹೇಗೆ ಆಕೂತಿ ನಂದನ ಹೇಗೆ ತಾಯಿಯ ಆಕೂತಿಯನ್ನು ತಾಯಿಯ ಆಸೆಯನ್ನು ಪೂರೈಸಿ ತಾಯಿಗೆ ಆನಂದವನ್ನು ಕೊಟ್ಟ ಎಲ್ರಿಗೂ ಕೂಡ ಆಕೂತಿ ಇದ್ರೆ ಅಭಿಪ್ರಾಯ ಇದ್ರೆ ದೇವರಿಗೆ ಆಹ್ವಾನ ಕೊಟ್ರೆ ನಮ್ಮ ಒಳಗೆ ಅಂತರ್ಯಾಮಿಯಾಗಿ ನಿಂತ ಭಗವಂತ ಆನಂದವನ್ನು ನೀಡುತ್ತಾನೆ ಎಂತ ಈ ಚೇತನಾ ಅಂತರ್ಯಾಮಿತ್ವವನ್ನು ವಿವರಿಸ್ತಾರೆ ಇದು ದುರಿತ ನಿವಾರಣ ಸಂದಿಯಲ್ಲಿ ಬಂದಿರತಕ್ಕಂಥ ತುಂಬಾ ಪ್ರಸ್ತುತ ಯಾಕೆಂದ್ರೆ ನಮ್ದೆಲ್ಲ ಪ್ರಾರಬ್ಧ ಕರ್ಮ ಪಾಪದಿಂದಾಗಿ ನಾವು ಬಂದ್ಬರುವವರೇ ಹಾಗಾಗಿ ದುರಿತ ನಮ್ಮಲ್ಲಿ ಇದೇ ಇದೆ ಇದನ್ನೂ ಭಗವಂತ ಅವಗಣನೆ ಮಾಡಿ ನಮ್ಮ ರಕ್ಷಣೆ ಮಾಡಬೇಕು ಅಂತ ತಾಯಿಯ ಉಪಾದಿಯಲ್ಲಿ ಭಗವಂತ ನಮ್ಮ ಒಳಗೆ ಅಂತರಿಯಾಮಿಯಾಗಿ ನಿಂತು ನಮ್ಮಿಂದ ಸಾಧನೆಯನ್ನೆಲ್ಲ ಮಾಡಿಸ್ತಾನೆ ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ನಮ್ಮ ವರ್ಣ ಆಶ್ರಮ ಧರ್ಮಗಳಿಗೆ ಅನುಗುಣವಾಗಿ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಆದ್ದರಿಂದ ನಮ್ಮ ದುರಿತವನ್ನು ಲೆಕ್ಕಕ್ಕೆ ತೆಕ್ಕೊಳ್ಳದೆ ನಮ್ಮ ಅಪರಾಧಗಳನ್ನು ಲೆಕ್ಕಾಚಾರಕ್ಕೆ ತೆಕ್ಕೊಳ್ಳದೆ ದೇವರು ನಮ್ಮೊಳಗೆ ಅಂತರ್ಯಾಮಿಯಾಗಿ ನಿಂತಿದ್ದಾನೆ ಅಂತಂದರೆ ಇದು ಭಗವಂತನ ತುಂಬಾ ಕಾರುಣ್ಯ ಅಪರಾಧವನ್ನು ಮನ್ನಿಸುವ ಒಳ್ಳೆಯ ಚಿಂತನೆ ಭಗವಂತ ಇಲ್ಲಿ ಸಮಸ್ಯೆ ಒಂದು ಇಲ್ಲಿ ಏನು ಸಮಸ್ಯೆ ಅಂತಂದರೆ ಡಾಕ್ಟರು ಶ್ರುತಿಯನ್ನೇನೋ ಉದಾಹರಿಸಿದ್ದಾರೆ ಜನಿತೋತ ವಿಷ್ಣೋಹೋ ಅಂತ ಶ್ರುತಿಯನ್ನು ಉದಾಹರಿಸಿ ಈ ಶ್ರುತಿಯಲ್ಲಿ ಹೇಳಿದ್ದಾರೆ ಭಗವಂತ ಜನಿಸುತ್ತಾನೆ ಎಲ್ಲರ ಒಳಗೂ ಜನಿಸ್ತಾನೆ ಆದ್ದರಿಂದ ಚೇತನಾಂತರೆಯಾಮಿ ಅಂತ ಹೇಳಲಿಕ್ಕೆ ದಾಸರು ಕೊಟ್ಟ ಶ್ರುತಿ ಇದು ಉದಾರಿತ ಶ್ರುತಿ ಈ ಶ್ರುತಿ ಇದರ ಕತೆ ಏನು ಅಂತಂದ್ರೆ ಇದನ್ನು ನ್ಯಾಯಸುಧಾಕಾರರು ಟೀಕಾಕೃತವಾದರೂ ಸುಧಾ ಗ್ರಂಥದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಏನಾಯಿತು ಅಂದ್ರೆ ಅಲ್ಲಿ ಜನ್ಮಾಧ್ಯಯತಃ ಅಂತ ಸ್ವಲ್ಪ ತಲೆ ತಿಂತ ಇದ್ದೇನೆ ನಿಮ್ದು ದಾಸರು ನನ್ನ ತಲೆ ತಿಂದಿದ್ದಾರೆ ಅದಕ್ಕೆ ನಿಮಗೂ ತಲೆ ನಾನು ತಿನ್ಬೇಕು ಅಲ್ಲಿ ಏನಿದೆ ಸುದಾದಲ್ಲಿ ಏನ್ ಚಿಂತನೆ ಬಂತು ಅಂತಂದ್ರೆ ಭಗವಂತ ಜನ್ಮಾಧ್ಯ ಯಥ ಜನ್ಮಾದಿಗಳನ್ನು ಕೊಡುವವ ಅಂತ ಭಗವಂತನ ಧರ್ಮ ಒಂದು ಲಕ್ಷಣವನ್ನು ಹೇಳಿದ ವಿಧಿವಾಸ ಸೂತ್ರದಲ್ಲಿ ಹೇಳಿದರು ಜನ್ಮಾದ್ಯತಃ ಇಡೀ ಪ್ರಪಂಚಕ್ಕೆ ಜನ್ಮವನ್ನು ಕೊಡುವವ ಅಂತ ಆಗ ಪ್ರಶ್ನೆ ಬಂತು ದೇವರಿಗೆ ಜನ್ಮ ಕೊಡುವವರು ಯಾರು ದೇವರಿಗೆ ಯಾರು ಜನ್ಮ ಕೊಡುವವರು ಇಲ್ಲ ಅಂತ ಸಮಾಧಾನ ಹೇಳಿದರು ಯಾಕೆ ದೇವರಿಗೆ ಜನ್ಮ ಕೊಡುವವರು ಇಲ್ಲ ಅಂತ ಪುನಃ ಪ್ರಶ್ನೆ ಬಂತು ಅದಕ್ಕೆ ಪ್ರಮಾಣ ಇಲ್ಲ ಅಂತ ಉತ್ತರ ಕೊಟ್ಟರು ಆಗ ಪೂರ್ವ ಪಕ್ಷಿ ಹೇಳ್ತಾನೆ ದೇವರಿಗೂ ಜನ್ಮ ಕೊಟ್ಟವ ಇದ್ದಾನೆ ಎಲ್ಲಿ ಅಂದ್ರೆ ವೇದದಲ್ಲಿ ಅದಕ್ಕೆ ಆಧಾರ ಇದೆ ಏನು ಆಧಾರ ಇದೆ ಜನಿತೋತ ವಿಷ್ಣೋತ ಶುತಿ ಇದೆ ಇದು ಪೌಮಾನ ಮಂಡಲದಲ್ಲಿ ಬರುವಂತಹದ್ದು ಪೌಮಾನ ಮಂಡಲದಲ್ಲಿ ಈ ಮಂತ್ರವನ್ನು ಹೇಳ್ತಾರೆ ಅದೇನು ಹೇಳ್ತಾರೆ ಅಂತಂದ್ರೆ ವಿಷ್ಣುವಿಗೂ ಜನಕನಾದವ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ ವಿಷ್ಣೋ ಜನಿತ ವಿಷ್ಣುವಿನ ಅಪ್ಪ ಒಬ್ಬ ಇದ್ದಾನೆ ಯಾರು ಅವ ಸೋಮ ಪವಮಾನ ಆ ಸೋಮ ಇದ್ದಾನಲ್ಲ ಪವಮಾನ ಸೋಮ ಅವನು ವಿಷ್ಣುವಿಗೆ ಜನಕ ಈಗ ಸೂತ್ರಕಾರರ ಲಕ್ಷಣ ಬಿದ್ದು ಹೋಯ್ತು ಇವಾಗ ಅಂದ್ರೆ ಜನ್ಮಾಧ್ಯಕ್ಷೇತಃ ಅಂತ ಜನ್ಮಾದಿಗಳನ್ನು ಕೊಡುವವ ಅಂತ ಅಲ್ಲಿ ಹೇಳಿದ್ರು ವಿಷ್ಣು ಇಡೀ ಜಗತ್ತಿಗೆ ಜನ್ಮಾದಿಗಳಿಗೆ ಕೊಡುವವ ಅಂದ್ರೆ ಅವನಿಗಿನ್ನೊಬ್ಬ ಅಪ್ಪ ಇಲ್ಲ ಅಂತ ಅರ್ಥ ಆಯ್ತು ಯಾಕೆ ಅವನಿಗೊಬ್ಬ ಅಪ್ಪ ಇದ್ರೆ ಅವನಿಗೀಗ ಜನ್ಮ ಕೊಡಬೇಕು ಅಪ್ಪನಿಗೆ ಜನ್ಮ ಕೊಡುವ ಮಕ್ಕಳು ಎಲ್ಲಿ ಇಲ್ಲ ಪ್ರಪಂಚದಲ್ಲಿ ಆದ್ರಿಂದ ವಿಷ್ಣುವಿಗೆ ಒಬ್ಬ ಜನ್ಮದಾತರು ಒಬ್ಬ ಇದ್ರೆ ಅವನಿಗೆ ಜನ್ಮದಾತರು ಯಾರು ಮತ್ತೊಬ್ಬ ವಿಷ್ಣು ಇಡೀ ಜಗತ್ತಿಗೆ ಜನ್ಮದಾತ್ರ ಅಲ್ಲ ಅಂತಾಯಿತು ಲಕ್ಷಣಕ್ಕೇನೆ ತೊಂದರೆ ಬಂತು ಏನು ಮಾಡಬೇಕು ಅಂತ ಸುಧಾಕರರು ಟೀಕಾಕೃತ್ಪಾದರು ಶಿವಮ ಜಯ ಆಲೋಚನೆ ಮಾಡಿ ಕೊನೆಯ ಬಂದು ಹೀಗ ಸುಧಾ ವಿಶ್ಲೇಷಣೆ ಮಾಡಿದ್ರು ಏನು ಇದಕ್ಕೆ ಅರ್ಥ ಜನಿತೋತ ವಿಷ್ಣು ಅಂತ ಅಲ್ಲಿ ವಿಷ್ಣು ಅಂತ ಶಬ್ದ ಇದೆ ವಿಷ್ಣು ಎಂಬ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಅಲ್ಲ ವಿಷ್ಣು ನಮ್ಮ ಅಂತ ಸದಾ ಪಂಕ್ತಿ ವಿಷ್ಣು ಎಂಬಂತ ವಿಷ್ಣು ಅಂತ ಅರ್ಥ ಅಲ್ಲ ಅದು ಯಜಮಾನ ಅಂತ ಅರ್ಥ ಯಜ್ಞ ಅಂತ ಅರ್ಥ ಯಾಕೆಂದ್ರೆ ವಿಷ್ಣು ಎಂಬ ಶಬ್ದಕ್ಕೆ ಎರಡು ಅರ್ಥ ಆಗುತ್ತೆ ವಿಷ ಪ್ರವೇಶ ಅಂತ ಒಂದು ದಾತು ವಿಶ್ವ್ಯಾಪ್ತವು ಅಂತ ಒಂದು ದಾತು ಎರಡನ್ನು ವಿಶ್ಲೇಷಣೆ ಮಾಡಿಕೊಂಡ್ರೆ ಒಂದೋ ಯಜ್ಞ ಒಂದೋ ಯಜಮಾನ ಯ ಅವನು ಇಡೀ ಯಜ್ಞದಲ್ಲಿ ವ್ಯಾಪಿಸಿಕೊಂಡಿರುವವ ನಮ್ಮ ಯಾಗದಲ್ಲಿ ಅಲ್ಲ ಅಲ್ಲ ಯವಾದ ಯಾಗದಲ್ಲಿ ಹಾಗೆ ನಮ್ಮಲ್ಲಿ ಆಚಾರ ನಾನು ಪ್ರಾರಂಭದಲ್ಲಿ ಇರ್ತೇನೆ ಮತ್ತೆ ಕೊನೆಗೆ ಬರ್ತೇನೆ ಆಯಿತು ಹೋಗು ಅಂತ ಹೇಳ್ತಾನೆ ಯಜಮಾನ ಅಂತಾಗಬೇಕಾದ್ರೆ ಆರಂಭದಿಂದ ಕೊನೆಯ ತನಕ ಇರಬೇಕು ಅವನು ವ್ಯಾಪಿಸಿಕೊಂಡಿರಬೇಕು ಅದಕ್ಕೆ ಯಜಮಾನನಿಗೆ ಯಜ್ಞ ವಿಷ್ಣು ಅಂತ ಒಂದು ಹೆಸರು ಯಜ್ಞವೂ ಹಾಗೆ ನಾವು ಏನು ಯಜ್ಞ ಮಾಡಿರ್ತೇವೆ ನಮ್ಮ ಜೀವನದುದ್ದಕ್ಕೆ ನಮ್ಮೊಟ್ಟಿಗೆ ಬರುವಂತಹದ್ದು ಅದರ ಪುಣ್ಯ ಎಷ್ಟೋ ಅಂದರೆ ಈ ಜನ್ಮದಲ್ಲಿ ಅಲ್ಲ ಇನ್ನೊಂದು ಜನ್ಮದ ತನಕದು ನಮ್ಮ ಬೆನ್ನ ಹಿಂದೆ ಬರುತ್ತೆ ಅದಕ್ಕೆ ಅದು ವಿಷ್ಣು ಅಂತ ಯಜ್ಞಕ್ಕೆ ಅಥವಾ ಯಜಮಾನನಿಗೆ ಹೆಸರು ವಿಷ್ಣು ಅಂತ ಆದ್ರಿಂದ ವಿಷ್ಣೋಹೋ ಜನಿತ ಎಂಬುದಕ್ಕೆ ಯಜ್ಞಕ್ಕೆ ಜನಕನಾದವ ಅಂತ ಅರ್ಥ ಯಜಮಾನನಿಗೆ ಜನಕನಾದವ ಅಂತ ಅರ್ಥ ಸುಧಾಕರ್ಗೆ ಖುಷಿಯಾಯ್ತು ಅವರು ಹೇಳಿದ್ರು ಈ ಶ್ರುತಿ ಅರ್ಥ ಆಯ್ತಲ್ಲ ನಿಮಗೆ ವಿಷ್ಣುವಿಗೆ ಜನಕ ಅಂದ್ರೆ ಏನರ್ಥ ಶ್ರೀಮನ್ನಾರಾಯಣನಿಗೆ ಜನಕ ಅಂತ ಅರ್ಥ ಅಲ್ಲ ಸೋಮ ಪವಮಾನ ಮತ್ತಾರಿಗೆ ಜನಕ ಯಜಮಾನನಿಗೆ ಜನಕನಾದವ ಅಥವಾ ಯಜ್ಞಕ್ಕೆ ಜನಕನಾದವ ಸೋಮ ಇಲ್ಲದೆ ಯಜ್ಞ ಆಗುವುದಿಲ್ಲ ಆದ್ರಿಂದ ಸೋಮ ಎಂಬುದು ಯಜ್ಞಕ್ಕೆ ಜನಕ ಯಜಮಾನ ಅಂತಾಗಬೇಕಾದ್ರೆ ಸೋಮಪಾನ ಮಾಡಬೇಕು ಆದ್ರೆ ಸೋಮ ಯಜಮಾನನಿಗೆ ಜನಕ ಆದ್ರಿಂದ ವಿಷ್ಣೋಹ ಜನಿತ ಅಂತಂದ್ರೆ ಯಜಮಾನನಿಗೆ ಜನಕನಾದವ ಅಥವಾ ಯಜ್ಞಕ್ಕೆ ಜನಕನಾದವ ಅಂತ ಅರ್ಥ ಅದರಿಂದ ಏನಾಯ್ತು ಗೊತ್ತ ಪ್ರಕೃತಕ್ಕೆ ನಾವು ಬಂದರೆ ಜನ್ಮಾದ್ಯತಃ ಎಂಬಲ್ಲಿ ಜನ್ಮಾಧಿಕಾರಣತ್ವವನ್ನು ವಿಷ್ಣುವಿಗೆ ಹೇಳಿದ್ದಾರೆ ಇಲ್ಲಿ ಜನ್ಮಾಧಿಕಾರಣತ್ವವನ್ನು ವಿಷ್ಣುವಿಗೆ ಅಲ್ಲ ವಿಷ್ಣುವಿಗೂ ಒಬ್ಬ ಜನ್ಮಕಾರಣಾತರು ಮತ್ತೊಬ್ಬ ಇದ್ದಾನೆ ಅಂತ ಹೇಳಿದರೆ ವಿರೋಧವಂತು ಎಂಬ ಪ್ರಶ್ನೆ ಹೊಯ್ತಿವಾಗ ಯಾಕೆಂದ್ರೆ ವಿಷ್ಣು ಎಂಬ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಅಲ್ಲವೇ ಅಲ್ಲ ವಿಷ್ಣು ಎಂಬ ಶಬ್ದಕ್ಕೆ ಯಜಮಾನ ಅಥವಾ ಯಜ್ಞ ಅಂತ ಅರ್ಥ ಅದರಿಂದ ಜನಕ ಯಾರಕ್ಕೆ ಜನಕ ಯಜ್ಞಕ್ಕೆ ಜನಕ ಯಜಮಾನನಿಗೆ ಜನಕ ವಿಷ್ಣುವಿಗೆ ಜನಕ ಅಲ್ಲ ನಾರಾಯಣನಿಗೆ ಜನಕ ಅಲ್ಲ ಆದ್ದರಿಂದ ನಾರಾಯಣನಿಗೆ ಜನಕನಾದವರು ಯಾರೂ ಇಲ್ಲ ಜನ್ಮ ಆದ್ಯತೆ ಟೈಮ್ ಸರಿ ಹೋಯಿತು ಅಂತ ಸುಧಾಕರ್ ವಿಮರ್ಶೆ ಮಾಡಿ ಸಿದ್ಧಾಂತ ಮಾಡಿದ್ದಾರೆ ಮತ್ತೆ ನಾವು ಈ ಹರಿಕತಾ ಬರೋಣ ಬಂದ್ರೆ ಪುನಃ ಸಮಸ್ಯೆ ಪ್ರಾರಂಭ ಆಯಿತು ಇವಾಗ ಜಗನ್ನಾಥದಾಸರು ಜಾರಿ ಬಿದ್ದಿದ್ದಾರೆ ಪಾಪ ಯಾಕೆಂತಂದ್ರೆ ಜನಿತೋತ ವಿಷ್ಣು ಅಂತಿದೆ ಇಲ್ಲಿ ವಿಷ್ಣು ವಿಕೆ ಜನಕ ಅಂದ್ರೆ ವಿಷ್ಣು ನಮ್ಮ ಶರೀರದಲ್ಲಿ ಜನಿಸ್ತಾನೆ ಅಂತ ಚೇತನಾಂತರ್ಯಾಮಿ ನಮ್ಮ ಒಳಗೆ ವಿಷ್ಣು ಪ್ರತಿಯೊಬ್ಬರ ಶರೀರದ ಒಳಗೂ ವಿಷ್ಣು ಇದ್ದಾನೆ ಜನಿಸಿದ್ದಾನೆ ಯಾಕೆ ಜನಿತೋತ ವಿಷ್ಣು ಶುತಿ ಇದ್ದದ್ರಿಂದ ಅಂತ ಜಗನ್ನಾಥ ದಾಸರು ಆದ್ರೆ ಪಾಪ ಜಗನ್ನಾಥ ದಾಸರು ಸುಧಾ ಓದ್ಲೇ ಇಲ್ಲ ಅವ್ರು ಮರೆತು ಹೋಗಿದೆ ಅವರಿಗೆ ಸುಧಾ ಓದಿದ್ರೆ ಪಾಠ ಹೇಳುದು ಮರ್ತು ಬಿಟ್ಟಿದ್ದಾರೆ ಅವರು ಯಾಕೆ ಅಂದ್ರೆ ಅಲ್ಲಿ ವಿಷ್ಣು ಜನಿತಾ ಎಂಬುದಕ್ಕೆ ಜಯತೀತರು ಅರ್ಥ ಯಜಮಾನನಿಗೆ ಜನಕ ಇಲ್ಲಿ ಯಜಮಾನನಿಗೆ ಜನಕ ಅಂತ ಅರ್ಥ ಅಲ್ಲ ಚೇತನ ಅಂತರ್ಯಾನಿ ಚೇತನದ ಒಳಗೆ ಜೀವರಾಶಿಗಳ ಒಳಗೆ ವಿಷ್ಣು ಹುಡ್ತಾನೆ ಎಂಬುದಕ್ಕೆ ಇದು ಶ್ರುತಿ ಆ ಶ್ರುತಿಗೆ ಅರ್ಥ ಏನು ವಿಷ್ಣು ಹುಡ್ತಾನೆ ಅಂತ ಅರ್ಥ ಅಲ್ಲ ವಿಷ್ಣು ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಅಲ್ಲ ವಿಷ್ಣು ಶಬ್ದಕ್ಕೆ ಯಜ್ಞ ಅಂತ ಅರ್ಥ ವಿಷ್ಣು ಶಬ್ದಕ್ಕೆ ಯಜಮಾನ ಅಂತ ಅರ್ಥ ಅದರಿಂದ ಯಜಮಾನನಿಗೆ ಜನಕ ಅಂತ ಅರ್ಥ ಹೊರತು ವಿಷ್ಣು ಹುಡ್ತಾನೆ ಅಂತ ಅರ್ಥ ಆಗುವುದಿಲ್ಲಲ್ಲ ಪಾಪ ಜಗನ್ನಾಥಾಸವರು ಜಾರಿ ಬಿದ್ದಿದ್ದಾರೆ ಪಾಪ ಕೈ ಹಿಡಿದು ಗೆತ್ತಬೇಕಲ್ಲ ಏನು ಅಂತ ತಲೆಬಿಸಿ ಮಾಡಿಕೊಳ್ಳುವ ಪ್ರಸಂಗ ಇಲ್ಲಿದೆ ಒಂದು ಮಾತು ನಾವು ನೆನಪಿಟ್ಟುಕೊಳ್ಬೇಕು ಸುಧಾಕರೂ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ಅದು ಒಂದೇ ಅಂತ ಅರ್ಥ ಅಲ್ಲ ನಾವಲ್ಲಿ ಗುರುವರ್ತ ದೀಪಿಕಾ ನೋಡ್ಬೇಕು ವಾಜರಾಜಸ್ವಾಮಿಗಳವರದು ಗುರುವರ್ಥ ದೀಪಿಕಾ ನೋಡಬೇಕು ಅವರು ವೇದಕ್ಕೆ ಹೊಸ ಚಿಂತನೆ ಕೊಡುವವರು ಅವರು ಹೊಸ ಅರ್ಥ ಹೇಳ್ತಾರೆ ಎಲ್ಲಿ ನೀವು ನೋಡಿ ಒಂದು ವೇದವಾಕ್ಯ ಬಂತು ಅಂದರೆ ಕುಣಿತಾರೆ ಅವರು ಭಾರಿ ಖುಷಿ ಅವರಿಗೆ ಒಳ್ಳೆ ಅರ್ಥಗಳನ್ನ ಹೇಳ್ತಾರೆ ವಾದಿರಾಜರು ಅವರು ಯುಕ್ತಿಯಲ್ಲಿ ಪ್ರಸಿದ್ಧರಾದವರು ಪ್ರಚಂಡ ಯುಕ್ತಿ ಯುಕ್ತಿ ಮಲ್ಲಿಕಾ ಅಂತ ಅವ್ರು ಹೇಳ್ತಾರೆ ಏನು ಗೊತ್ತೋ ವಿಷ್ಣು ಜನಿತಾ ವಿಷ್ಣು ಎಂಬ ಶಬ್ದಕ್ಕೆ ಯಜ್ಞ ಅಂತ ಅರ್ಥ ಇಟ್ಟುಕೊಳ್ಳಿ ಯಜಮಾನ ಅಂತ ಅರ್ಥ ಇಟ್ಟುಕೊಳ್ಳಿ ನಮ್ಗೇನು ಬೇಜಾರ ಅಥವಾ ವಿಷ್ಣು ಎಂಬ ಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ ಇಟ್ಟುಕೊಳ್ಳೋಣ ಅವ್ರು ಬರೀತಾರೆ ವ್ಯಾಖ್ಯಾನ ಬರೀತಾರೆ ವಿಷ್ಣು ಜನಿತಾ ಎಂಬುದರಲ್ಲಿ ವಿಷ್ಣು ಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ ಅಲ್ರೀ ವಿಷ್ಣು ಜನಿತಾ ಅಂತಿದೆ ಅಯ್ಯೋ ವಿಷ್ಣುವಿಗೆ ಜನಕ ಒಬ್ಬ ಇದ್ದಾನೆ ಅಲ್ಲ ವಿಷ್ಣುವಿಗೆ ಜನಕ ಇದ್ರೆ ಅದು ಯಾರು ನೀವು ಯಾರು ಜನಕ ಆಗುವುದಿಲ್ಲ ವಿಷ್ಣುವಿಗೆ ಆಗುವುದು ಯಾರಾಗುವುದು ಸೋಮ ಪೋಮಾನೋ ದೇವತ ವಾಯುದೇವರು ಜನಕಾಗುದು ನಿಮ್ಗೆ ಏನ್ ತಲವಿಸಿ ಈಗೇನು ಗೊತ್ತೋ ಪೂರ್ವಪಕ್ಷಿಗೆ ತಲವಿಸಿ ವಿಷ್ಣುವಿಗೆ ಜನಕ ಅಂದ್ರೆ ಯಾರೋ ಬಿವ ಅಂತ ಶಿವ ಅಂತ ಜನಕ ಅಲ್ಲ ಸಾಯಿಬಾಬ ಜನಕ ಅಲ್ಲ ಅಯ್ಯಪ್ಪ ಜನಕ ಅಲ್ಲ ವಿಷ್ಣುವಿಗೆ ಜನಕ ಆದ್ರೆ ವಾಯುದೇವರು ನಮ್ಮ ವಾಯುದೇವರು ಜನಕ ಆಗುದು ನಿಮ್ಗೆ ಏನಾದ್ರೂ ಲಾಭ ಅಂತ ಸಮಾಧಿ ಮಾಡಿ ಹೇಳಿದ್ರು ಆಮೇಲೆ ಅವರು ಹೇಳಿದ್ರು ವಿಷ್ಣೋಹ ಜನಿತ ಅಂತಂದ್ರೆ ವಿಷ್ಣುವಿಗೆ ಜನಕ ಹೌದು ವಾಯುದೇವರು ಹೇಗೆ ಅಂತಂದ್ರೆ ಟೀಕಾಕೃತ್ಪಾದ್ರೆ ಬೇರೆ ಕಡೆ ಹೇಳಿರ್ತಕ್ಕಂಥ ಒಂದು ವಿವರಣೆಯನ್ನು ತೆಕೊಂಡು ಅವರು ಹೇಳ್ತಾರೆ ಆಚಾರ್ಯರಿಗೆ ಕೊಟ್ಟಿರ್ತಕ್ಕಂಥ ವಿಶ್ಲೇಷಣೆ ಮಾಡ್ತಾರೆ ಜನಿತ ಅಂತಂದ್ರೆ ಏನರ್ಥ ನೋಡಿ ಈ ಕೇರಳದಲ್ಲಿ ಒಂದು ಪೂಜೆಯ ಸಂಪ್ರದಾಯ ಇದೆ ಏನು ಪೂಜೆಯ ಸಂಪ್ರದಾಯ ಅಂತಂದ್ರೆ ಅಲ್ಲಿ ಅಲ್ಲಿ ಪೂಜೆ ಮಾಡುವವರು ಇರ್ತಾರಲ್ಲ ಪೂಜೆ ಮಾಡುವವರು ಅಂದ್ರೆ ಈ ಕಲಶ ಶುದ್ದಿ ಸಂಪ್ರೋಕ್ಷಣೆ ಆವಾಹನೆ ಎಲ್ಲ ಮಾಡುವವರು ಅವರಿಗೆ ಬಾರಿ ಸ್ಥಾನಮಾನ ಎಷ್ಟು ಸ್ಥಾನಮಾನ ಅಂದರೆ ಒಂದು ರೀತಿಯಲ್ಲಿ ದೇವರಿಗಿಂತ ಹೆಚ್ಚಿನ ಸ್ಥಾನಮಾನ ಅವರಿಗೆ ಕೊಡತಾರೆ. ಯಾಕೆ ಅಂತಂದರೆ ಅವರು ದೇವರ ಅಪ್ಪ ಅಂತವರ ಮೇಲೆ ಭಾರೀ ಗೌರವ ಯಾಕೆ ದೇವರ ಅಪ್ಪ ಅಂದರೆ ಮೊದಲು ಕಲ್ಲಿತ್ತು ಅವರು ಕಲ್ಲಿನ ದೇವರನ್ನು ಆವಾಹನೆ ಮಾಡಿ ದೇವರನ್ನು ಕೂಡಿಸಿದವರು ದೇವರ ಅಪ್ಪ ಅಂತ ಅವರಿಗೆ ನಮಸ್ಕಾರ ಮಾಡೋದು ಭಾರಿ ಗೌರವ ಅವರೇ ಏನೇ ಇರಲಿ ಅದು ಶ್ರುತಿಯಿಂದ ಬಂದಿರತಕ್ಕಂಥ ಅನುಸಂಧಾನ ಅದು ಶ್ರುತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಎಸ್ತಾ ವಿಜಾನಾ ಸ ಪಿತುಷ್ಪಿತಾ ಸತ್ ಬರೆದು ಹೇಳ್ತಾರೆ ದೇವರ ಅಪ್ಪ ಅಂದ್ರೆ ಏನು ಎಸ್ತಾಹ ವಿಜಾನಾತ್ ಸಿತುಷ್ಪಿತಾ ಯಾರು ಭಗವಂತನನ್ನು ತಿಳ್ಕೊಂಡಿದ್ದಾನೆ ಅವರು ಭಗವಂತನ ಅಪ್ಪ ಅಂತ ವ್ಯಾಖ್ಯಾನ ಉಪನಿಷತ್ತು ಬರ ಹೇಳಿರ್ತಕ್ಕಂಥದ್ದು ದೇವರ ಅಪ್ಪ ಅಂದ್ರೆ ಯಾರು ದೇವರನ್ನು ತಿಳ್ಕೊಂಡವ ದೇವರ ಅಪ್ಪ ಅಲ್ವಾ ಅಷ್ಟೇ ಅಲ್ವಾ ವಿಗ್ರಹದಲ್ಲಿ ದೇವರಿದ್ದಾರೆ ತರ ಅನುಸಂಧಾನ ಮಾಡಿದರೆ ದೇವರಲ್ಲಿ ಬಂದ್ರು ದೇವರಲ್ಲಿ ಕೂತ್ರು ಹಾಗೆ ದೇವರ ಅಪ್ಪ ನಾವೇ ಅಲ್ವಾ ದೇವರನ್ನು ಕರೆಸಿದ್ದು ದೇವರ ಅಪ್ಪ ಅಂದ್ರೆ ದೇವರಿಗೆ ಪಂಚಭೂತಿಗೆ ಶರೀರ ಕೊಟ್ಟವ ಅಂತದಕ್ಕೆ ಅರ್ಥ ಅಲ್ಲ ನಮ್ಗೆ ಯಾರಿಗೂ ಪಂಚಭೂತಿಗೆ ಶರೀರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರದ್ದು ವ್ಯಾಪಾರ ಅದು ದೇವರಿಗೆ ಕೊಡುದು ಎಲ್ಲಿಂದ ಅಂದ್ರೆ ದೇವರ ಅಪ್ಪ ಅಂತಂದ್ರೆ ದೇವರನ್ನು ತಿಳ್ಕೊಂಡವ ದೇವರ ಅಪ್ಪ ಅಂತ ಉಪನಿಷತ್ತು ಕೊಟ್ಟಿರ್ತಕ್ಕಂತಹ ವಿವರಣೆ ಅದ್ರಿಂದ ವಾಜರಾಜರಿದ್ದ ಈ ಶ್ರುತಿಯನ್ನು ಬರೆದ್ರೆ ಹೇಳ್ತಾರೆ ದೇವರ ಅಪ್ಪ ಅಂದ್ರೆ ಏನು ವಿಷ್ಣುವಿನ ಜನಿತ ಅಂದ್ರೆ ಏನು ವಿಷ್ಣುವಿನ ಜನಕ ಅಂದ್ರೆ ಏನು ವಿಷ್ಣುವಿನ ಜ್ಞಾನ ಉಳ್ಳವನ್ ವಿಷ್ಣುವಿನ ಅನುಸಂಧಾನ ಉಳ್ಳವಾನ್ ಎಲ್ಲ ಕಡೆಯಲ್ಲಿ ಸರ್ವ ಕೂಡ ವಿಷ್ಣು ಇದ್ದಾನೆ ವಿಷ್ಣು ಇದ್ದಾನೆ ವಿಷ್ಣು ಇದ್ದಾನೆ ಅಂತ ಸಾರ್ವಕಾಲಿಕವಾದ ಅನುಸಂಧಾನ ಉಳ್ಳವರು ಒಬ್ರು ಮಾತ್ರ ಪ್ರಪಂಚದಲ್ಲಿ ಅದು ವಾಯುದೇವರು ಮಾತ್ರ ಯಾಕಂದ್ರೆ ಅವರು ಸಾರ್ವಕಾಲಿಕವಾದ ಅನುಸಂಧಾನ ಅವರಿಗಿದೆ ನಮ್ಗೆಲ್ಲ ಮರೆತು ಹೋಗು ನಮಗೆ ಬರುದೇ ಜೀವನದಲ್ಲಿ ಒಂದು ಸಲ ಉಂಟೋ ಇಲ್ಲೋ ಗೊತ್ತಿಲ್ಲ ರುದ್ರಾಜ ದೇವತೆಗಳಿಗೆ ಒಂದು ಸಲ ವಿಸ್ತರಣೆ ಬರುವುದುಂಟು ಆದರೆ ವಾಯುದೇವರಿಗೆ ಸಾರ್ವಕಾಲಿಕವಾದ ಅನುಸಂಧಾನ ಎಲ್ಲಿ ಹೋದರೂ ಭಗವಂತನನ್ನು ಚಿಂತನೆ ಮಾಡ್ತಾರೆ ಮುಂದೆ ಹೇಳ್ತಾರೆ ಮಧ್ವ ಅಂತಃಕರಣೂಢ ಅಂತ ನೈವೇದ್ಯ ಪ್ರಕರಣ ಸಂಧಿಯಲ್ಲೇ ಹೇಳ್ತಾರೆ ಎಲ್ಲ ಒಳಗೂ ಇದ್ದಾನೆ ಅಂತ ಅನುಸಂಧಾನ ಇರುವುದು ವಾಯುದೇವರಿಗೆ ಆದ್ದರಿಂದ ವಿಷ್ಣುವಿನ ಜನಕ ಯಾರು ವಿಷ್ಣುವಿನ ಅಪ್ಪ ಯಾರು ಅಂತ ಕೇಳಿದರೆ ಅದು ಸೋಮಪ್ಪಮಾನ ವಾಯುದೇವರು ಅಂತ ಆದ್ರೆ ನೀವು ಯಾರು ಆಗುವುದಿಲ್ಲ ಆಗುದಿದ್ರೆ ಸೋಮ ಪೌಮಾನವ ದೇವತಾ ಪೌಮಾನ ಮಂಡಲದಲ್ಲಿ ಬರುವುದು ಅಂತ ಹೀಗೆ ಹೇಳಿ ವಾಜರಾಜರು ಬರೀತಾರೆ ಜನಿತೋತ ವಿಷ್ಣೋಹ ಈ ಸುತಿಗೆ ಏನರ್ಥ ಅಂದ್ರೆ ವಿಷ್ಣುವಿಗೆ ಜನಕನಾದವ ವಾಯುದೇವರು ಜನಕ ಅಂದ್ರೆ ಏನು ಜನ್ಮ ಎಂಬುದು ಅವತಾರ ಅವತಾರ ಅಂದ್ರೆ ಏನು ಅನುಸಂಧಾನ ವಿಷ್ಣುವಿನ ಅನುಸಂಧಾನ ರೂಪವಾದಂತಹ ಜನಿಗೆ ಕಾರಣರಾಗಿರತಕ್ಕಂಥವರು ವಾಯುದೇವರು ಜನಿತ ಅಂದ್ರೆ ಜನಯಿತ ಅಂತಲೂ ಅರ್ಥ ವಿಷ್ಣುಹೋ ಜನಯಿತ ವಿಷ್ಣುವಿನ ಹುಟ್ಟಿಸಿದವ ಅಂದ್ರೆ ವಿಷ್ಣುವಿನ ಜ್ಞಾನವನ್ನು ಕೊಟ್ಟವರು ವಿಷ್ಣುವಿನ ಜ್ಞಾನ ಉಳ್ಳವರು ಅಂತ ಒಂದು ವಿಷ್ಣುವಿನ ಜ್ಞಾನವನ್ನು ಕೊಟ್ಟವರು ಅಂತ ಮತ್ತೊಂದರ್ಥ ಅದನ್ನು ಬರೆದವರು ಹೇಳ್ತಾರೆ ವಿಷ್ಣುವಿನ ಜ್ಞಾನ ಕೊಡ್ಲಿಕ್ಕೆ ಸರ್ವಜ್ಞ ಮನವೇ ಸ ಕಾರ್ಯ ವೀರ್ಯಂ ಸ್ಮೇರ ನೋಭುವ ಜೀವ ನಮಾ ಬಾಶೆ ಮಧ್ವಿಜಯಕಾರರು ನಾರಾಯಣ ದೇವರು ಹೇಳಿದ್ರು ಕಲಿಕಾಲ ಬಂತು ನನಗಂತೂ ಹೋಗ್ಲಿಕ್ಕೆ ಆಗುವುದಿಲ್ಲ ನಾನ್ ಸ್ತ್ರೀಗುತಿ ಮೂರೇ ಯುಗದಲ್ಲಿ ಅವತರಿಸುವವ ಕಲಿಯುಗಕ್ಕೆ ನನಗೆ ಸಂಬಂಧ ಇಲ್ಲ ಏನು ಮಾಡುದು ಬರಕಾಲ ಬಂದಿದೆ ಭೀಕರ ಯುಗ ಬರಕಾಲ ಅಂದ್ರೆ ಮಳೆ ಬರುದಿಲ್ಲ ಅಂತಲ್ಲ ಅವರು ಹೇಳಿದ್ದು ಬರಗಾಲ ಅಂದ್ರೆ ಜ್ಞಾನದ ಬರಗಾಲ ಬಂಜಲು ಭೂಮಿ ಇದೆ ಬಿತ್ತಬೇಕು ಬೀಜ ಹೇಗೆ ಸರ್ವಜ್ಞಂ ಅನ್ಯಂ ಅನವೇಕ್ಷ ಬ್ರಹ್ಮಾನಮಪ್ಪೆಅನವತಾರಂ ಏ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಭುವನ ಜೀವನಂ ಆ ಬಾಬಾ ಇಡೀ ಭುವನಕ್ಕೆ ಜೀವನಪ್ರದರಾದ ವಾಯುದೇವರನ್ನು ಕರೆದು ಅಪ ವಾಯು ನೀನು ನನ್ನ ಕೆಲಸ ಆಗಬೇಕು ಕೈ ಮುಗಿದು ಏನು ನನ್ನ ಜ್ಞಾನವನ್ನು ಇಡೀ ಪ್ರಪಂಚದಲ್ಲಿ ಸಾರು ಅದಕ್ಕೆ ನೀನು ಕೆಳಗಿಳಿದು ಹೋಗು ಅಂತ ಹೇಳಿದ್ರು ಭಗವಂತ ಒಬ್ರತ್ರನೇ ಹೇಳಿದ್ರು ವಾಯುದೇವರತ್ರ ಮಾತ್ರ ಸರ್ವಜ್ಞಂ ಅನ್ಯಂ ಅನವೇಕ್ಷ ಇನ್ನೊಬ್ರು ಸಿಗಲೇ ಇಲ್ಲ ಭಗವಂತನ ಜ್ಞಾನ ಕೊಡಬೇಕಾಗಿದ್ರೆ ವಾಯುದೇವರು ಮಾತ್ರ ಸಮರ್ಥ ಇನ್ನೊಬ್ರು ಸಮರ್ಥ ಅಲ್ಲ ವಿಷ್ಣು ಜನತ ಜನಿತ ಜನಯಿತ ಭಗವಂತನ ಜನನ ಕೊಡ್ಲಿಕ್ಕೆ ಅಂದ್ರೆ ಭಗವಂತನ ಜ್ಞಾನ ಕೊಡ್ಲಿಕ್ಕೆ ಭಗವಂತನ ಅಪ್ಪ ಆಗ್ಲಿಕ್ಕೆ ಅರ್ಹರಾದವರು ಒಬ್ಬರೇ ಬ್ರಹ್ಮಚಾರಿಗಳಾದ ಮಧ್ವಾಚಾರ್ಯರು ಇನ್ ಯಾರು ಆಗುವುದಿಲ್ಲ ಅದು ಭಗವಂತನ ಸರಿಯಾದ ತತ್ವಜ್ಞಾನ ಕೊಡ್ಲಿಕ್ಕೆ ಸಮರ್ಥರಾದವರು ಆದ್ದರಿಂದ ವಿಷ್ಣೋಹೋ ಜನಿತ ಅಂದ್ರೆ ವಿಷ್ಣುವಿನ ಜ್ಞಾನವನ್ನು ಕೊಟ್ಟಿರತಕ್ಕಂತಹ ಒಂದು ಸೋಮಪ್ಪ ದೇವತಾ ಅಂತ ಹೀಗೆ ವಾದಿರಾಜರು ಗುರುವರ್ತ ದೀಪಿಕಾದಲ್ಲಿ ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ ವಾದ ಟಿಕಾಕೃತ್ಪಾದರು ಹೇಳಿದ್ದು ಒಂದು ಅರ್ಥ ಅಂದ್ರೆ ಯಜ್ಞಕ್ಕೆ ಯಜಮಾನನಿಗೆ ಜನಕ ಅಂತ ಜಗನ್ನಾಥಾಸು ಈ ಅರ್ಥವನ್ನು ತೆಕೊಂಡರು ವಾದಿರಾಜರ ಕೋಶಕ್ಕೆ ಅರು ವಾಜರಾಜರಿ ಏನು ಗುರುವೀಪಿಕಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ವಿಷ್ಣುವಿಗೆ ಜನಕ ಅಂತಂದ್ರೆ ವಿಷ್ಣುವಿನ ಜ್ಞಾನವನ್ನು ಉಂಟು ಮಾಡಿಕೊಡುವವ ಈ ಅರ್ಥವನ್ನು ತೆಗೆಕೊಂಡು ವಿಷ್ಣೋಹ ಜನಿತ ಅಂದ್ರೆ ಇನ್ನು ಇತರರು ಹೇಳುವ ಹಾಗೆ ವಿಷ್ಣು ಶಬ್ದಕ್ಕೆ ಯಜ್ಞ ಯಜಮಾನ ಕ್ಲಿಷ್ಟವಾದ ಅರ್ಥ ಮಾಡಿದ್ದೀರಿ ಇಂತ ಬೈವಾರದಲ್ಲ ವಿಷ್ಣು ಎಂಬ ಶಬ್ದಕ್ಕೆ ನೇರ ರೂಢವಾದ ಅರ್ಥ ಏನಿದೆ ಅದೇ ಅರ್ಥವನ್ನು ಇಟ್ಟುಕೊಂಡು ವಿಷ್ಣೋಹ ಜನಿತ ಅಂತಂದ್ರೆ ವಿಷ್ಣುವಿಗೆ ಜನಕನಾದವ ಜನ ಅಂತಂದ್ರೆ ಬೇರೆ ಬೇರೆ ರೀತಿಯಾದ ಜನ್ಮ ಇದೆ ಈಗ ಜನ್ಮ ಅಂದ್ರೆ ಜೀವನಿಗೆ ಸ್ವತಃ ಜನ್ಮ ಇಲ್ಲ ಶರೀರ ಸಂಬಂಧವೇ ಜೀವನಿಗೆ ಜನ್ಮ ಘಟ ಪಟ ವಸ್ತ್ರ ಅದಕ್ಕೆ ಸ್ವರೂಪ ಲಾಭ ಬದಲು ಇಲ್ಲ ವಸ್ತ್ರ ನೂರನ್ನು ನೆಯ್ದಾಗ ಬಟ್ಟೆ ಬಂತು ಹಾಗಲ್ಲ ಜೀವ ಜೀವ ಸ್ವತಃ ಇದ್ದಾನೆ ಅನಾದಿ ನಿತ್ಯ ಅವನಿಗೆ ಜನ್ಮ ಅಂದ್ರೆ ಏನು ಶರೀರ ಸಂಬಂಧವೇ ಜೀವನಿಗೆ ಜನ್ಮ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಜನ್ಮ ಲಕ್ಷ್ಮೀ ದೇವಿಯರಿಗೆ ಜನ್ಮ ಇದೆ ಚಿತ್ರಕ್ಷತ್ವ ಸೃಷ್ಟಿ ಮಾಡಬೇಕು ಅನ್ನುವ ಬಯಕೆ ಭಗವಂತನಿಂದಾಗಿ ಬರುತ್ತೆ ಇದೇ ಜನ್ಮ ಅಂತಂದ್ರೆ ಹಾಗೆ ನಮ್ಮ ದೇವರಿಗೆ ಜನ್ಮ ಇದೆ ಇದನ್ನು ಶುದ್ಧ ಸೃಷ್ಟಿ ಅಂತ ಕರೆದಿದ್ದಾರೆ ಚಿಂತನೆಗ ಮಾಡುವಾಗ ಶುದ್ಧ ಸೃಷ್ಟಿ ಅಂದರೆ ಏನು ಭಗವಂತ ಅವನು ಬೇರೆ ಬೇರೆ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ ಈ ಜೀವರಾಶಿಗಳ ಒಳಗೂ ಬೇರೆ ಬೇರೆ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಇದು ಶುದ್ಧವಾದ ಸೃಷ್ಟಿ ಇದರ ಚಿಂತನೆ ಏನಿದೆ ಇದೇ ಒಂದು ರೀತಿಯಾದ ಜನ್ಮ ಈ ಜನ್ಮವನ್ನು ಕೊಟ್ಟವರು ಯಾರು ಅದು ವಾಯುದೇವು ವಿಷ್ಣೋಹ ಜನಿತ ವಿಷ್ಣುವಿಗೆ ಜನ್ಮವನ್ನು ಕೊಟ್ಟವ ವಿಷ್ಣುವಿಗೆ ಜ್ಞಾನವನ್ನು ಕೊಟ್ಟವ ಅದು ಪಾಯದೇವರು ಅಂತ ಅದ್ರಿಂದ ಈ ಸುತಿಯಲ್ಲಿ ವಿಷ್ಣೋಹ ಜನಿತ ಎಂಬಂತಹ ಸುತಿ ಪ್ರಕೃತಕ್ಕೆ ಹೇಗೆ ಪ್ರಸ್ತುತ ಆಗ್ತದೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ವಾದಿರಾಜರು ಹೇಳಿರತಕ್ಕಂತಹ ವಿವರಣೆಯನ್ನು ನಾವು ಇಟ್ಟುಕೊಂಡ್ರೆ ವಿಷ್ಣುವಿಗೆ ಜನಕನಾದವ ಅಂದ್ರೆ ವಿಷ್ಣುವಿನ ಜ್ಞಾನವನ್ನು ಕೊಟ್ಟವ ವಿಷ್ಣುವಿನ ರೂಪ ಎಲ್ಲಾ ಕಡೆ ಇದ್ದೇ ಅಂತ ಅನುಸಂಧಾನ ಕೊಟ್ಟವ ಪ್ರತಿಯೊಂದು ಚೇತನದ ಒಳಗೂ ಅಂತರ್ನಿಯಾಮಕನಾಗಿ ವಿಷ್ಣು ಇದ್ದಾನೆ ಅಂತ ಜ್ಞಾನ ಕೊಟ್ಟವರು ಅದು ವಾಯುದೇವರು ವಿಷ್ಣೋ ವಿಷ್ಣುವಿಗೆ ಜನಕನಾಗಿದ್ದಾನೆ ಅಂದ್ರೆ ಚೇತನ ಅಂತರ್ಯಾಮಿಯಾಗಿ ಲಕ್ಷ್ಮೀನಾಥನಾಗಿ ಭಗವಂತ ಎಲ್ಲರ ಒಳಗೂ ನೆಲೆಸಿದ್ದಾನೆ ಅವನು ಜನ್ಮರಹಿತ ದಾಸರು ಹೇಳುವಾಗ ತಪ್ಪಿಲ್ಲರು ಜನ್ಮರಹಿತ ಜನ್ಮವನ್ನು ಪಡೆದಿದ್ದಾನೆ ಅರ್ಥ ಏನು ಜನ್ಮ ಇಲ್ಲ ಆದ್ರೂ ಭಗವಂತ ಈ ಶರೀರದ ಬಂದಿದ್ದಾನೆ ಅದರ ಅರ್ಥ ಏನು ಅಂತಂದ್ರೆ ಭಗವಂತನ ಅನುಸಂಧಾನ ನಮಗಿರಬೇಕು ಜ್ಞಾನಾತ್ಮಕವಾಗಿ ಭಗವಂತ ಒಳಗೆ ಇರ್ತಾನೆ ವಿಷ್ಣು ಜನಿತ ವಿಷ್ಣು ಇಲ್ಲಿ ಇದ್ದಾನೆ ಎಂಬ ಅನುಸಂಧಾನವನ್ನು ವಾಯುದೇವರು ಕೊಟ್ಟರು ಅಂದ್ರೆ ವಾಯುದೇವರ ಅನುಸಂಧಾನದ ಪ್ರಕಾರ ಭಗವಂತ ನಮ್ಮ ಶರೀರದ ನೆಲೆಸಿದ್ದಾನೆ ವಿಷ್ಣುವಿನ ರೂಪ ಇಲ್ಲಿ ಅಭಿವ್ಯಕ್ತ ಆಗಿದೆ ಹೀಗೆ ಭಗವಂತ ಚೇತನಾಂತರಿಯಾಮಿಯಾಗಿ ಎಲ್ಲರ ಒಳಗೂ ನೆಲೆಸಿದ್ದಾನೆ ಎಂತ ಈ ಶ್ರುತಿಯ ಅರ್ಥ ವಾದಿರಾಜರ ಕೋಶಕ್ಕೆ ಒಪ್ಪುವ ವಾದಿರಾಜರ ಕೋಶಕ್ಕೆ ಒಪ್ಪುವ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡಿದರೆ ಪ್ರಕೃತಕ್ಕೆ ಇದು ಪ್ರಸ್ತುತ ಅಂತ ನಾನು ಹೇಳ್ತಾ ಹೀಗೆ ಈ ಚೇತನಾಂತರಿಯಾಗಿ ಲಕ್ಷ್ಮೀನಾಥ ಕರ್ಮಗಳಿಗೆ ಅನುಸಾರಿ ಅನುಸರಿಸಿ ಜನಿತೋತ ವಿಷ್ಣು ವಿಷ್ಣು ವಿಷ್ಣೋಹೋ ಜನಿತ ವಿಷ್ಣುವಿಗೆ ಜನಕ ಅಂದರೆ ವಿಷ್ಣುವಿನ ಜ್ಞಾನವನ್ನು ಅನುಸಂಧಾನವನ್ನು ಕೊಟ್ಟವ ವಾಯು ಅಂದರೆ ವಾಯುದೇವರಿಂದಾಗಿ ಎಲ್ ವಿಷ್ಣುವಿನ ಅನುಸಂಧಾನ ಎಲ್ಲ ನಮಗೆ ಬರಲಿಕ್ಕೆ ಸಾಧ್ಯ ಶ್ರುತಿ ಪ್ರತಿಪಾದ್ಯ ನಮ್ಮೊಡನೆ ದಾಟನಾಗುವ ಜನ್ಮರಹಿತ ಆಕೂತಿನಂದನ ಆಕೂತಿನಂದನ ಯಜ್ಞನಾಮಕನಾದ ಭಗವಂತ ಭಕ್ತರಿಂದ ಆಹೂತನಾಗಿ ಮನೋರಥವ ಬೇಡಿಸಿ ಕೊಲದಲ್ಲಿ ಈವಾ ಅದನ್ನು ಬೇಡಿಸಿಕೊಳ್ಳದೇನೆ ನಾವೇನು ಬಯಸ್ತೇವೆ ಅದನ್ನೆಲ್ಲ ಭಗವಂತ ನಮಗೆ ನೀಡ್ತಾನೆ ಎಂತ ಇದು ನಾನಾ ವೇಷಧಾರಿ ಇಂಥ ನೈವೇದ್ಯ ಸಂದಿಗೆ ಪೂರಕವಾಗಿ ಈ ನುಡಿಯನ್ನ ಚಿಂತನೆ ಮಾಡಿದರೆ ಮತ್ತೆ ನೈವೇದ್ಯ ಪ್ರಕರಣ ಸಂಧಿಯಲ್ಲೇ ನಿನ್ನೆ ನಾವು ನೋಡಿದ್ದೇವೆ ಲಕ್ಷ್ಮಿಯನ್ನು ಲೆಕ್ಕಿಸದೆ ಭಗವಂತ ತನ್ನ ಪೊಕ್ಕಳದಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಅದು ದ್ವಾದಶಿ ಸ್ತೋತ್ರದಲ್ಲಿ ಸ್ಪಷ್ಟವಾಗಿದೆ ಇನ್ನಷ್ಟು ಸ್ಪಷ್ಟವಾಗಿದೆ ತ್ರಿಗುಣಾತೀತ ವಿದಾರಕ ಪರಿತೋದೇಹಿಸು ಭಕ್ತಿಂ ತ್ರಿಗುಣಾತೀತ ತ್ರಿಗುಣ ಅತೀತ ಅಂತಂದ್ರೆ ತ್ರಿಗುಣ ಅಂದ್ರೆ ಲಕ್ಷ್ಮೀ ದೇವಿ ತ್ರಿಗುಣ ಮಾನಿನಿ ಲಕ್ಷ್ಮಿ ದಾಸರೇ ಹೇಳ್ತಾರೆ ತ್ರಿಗುಣ ಅಂದ್ರೆ ಮೂರು ಗುಣಗಳ ಅಭಿಮಾನಿ ದೇವತೆ ಸತ್ವಗುಣ ರಜೋಗುಣ ತಮೋ ಗುಣಗಳ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಅತೀತ ಅವಳನ್ನು ಲೆಕ್ಕಿಸದೆ ಭಗವಂತ ತ್ರಿಗುಣ ಅತೀತ ಅವಳನ್ನು ಮೀರಿ ನಿಂತವ ಅವಳನ್ನು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಅವಳನ್ನು ಲೆಕ್ಕಿಸದೆ ಅವಳನ್ನು ವಿಚ ತ್ರಿಗುಣಾತೀತ ಅಂತ ಆಚಾರ್ಯರು ಹೀಗೆ ಲಕ್ಷ್ಮಿಯನ್ನು ಲೆಕ್ಕಿಸದೆ ಎಂಬಂತಹ ಶಬ್ದವನ್ನು ಬಳಸಿದ್ದಾರೆ ಅದನ್ನು ದಾಸರಿಯಲ್ಲಿ ಹೇಳಿದ್ದಾರೆ ಪಡೆದ ಆಚಾರ್ಯರು ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಶತಮೋದೋದ್ಭವ ಸುಂದರ ವರ ಪದ್ಮೋಚಿತ ಅರ್ಥ ಕೊಡುವಂತಹ ಶತಮೋದೋದ್ಭವ ಸುಂದರ ವರ ಪದ್ಮೋಚಿತ ಅಂತ ಬ್ರಹ್ಮದೇವರಿಗೆ ಹೆಸರು ನೂರು ಆನಂದ ಉಳ್ಳವ ಅಂತ ಶತಮ ಅಂತ ನನಗೆ ಹೆಸರು ಬ್ರಹ್ಮ ಅಂದ್ರೆ ಪೂರ್ಣವಾದ ಆನಂದ ಉಳ್ಳವ ಶತಮೋದ ಉದ್ಭವ ಆ ಬ್ರಹ್ಮದೇವರ ಉದ್ಭವ ಉತ್ಪತ್ತಿಗೆ ಕಾರಣವಾದ ಶತಮೋದೋದ್ಭವ ಸುಂದರ ಪದ್ಮ ಸುಂದರವಾದ ಪದ್ಮ ಅದರಲ್ಲಿ ಉತ್ಥಿತವಾದ ನಾಭಿ ಉಳ್ಳವ ಅಂದ್ರೆ ಭಗವಂತನ ನಾಭಿಯಲ್ಲಿ ಶತಮೋದೋದ್ಭವ ಹುಟ್ಟಿದ್ದಾನೆ ಆನಂದನೇನಾದ ಬ್ರಹ್ಮದೇವರು ಹುಟ್ಟಿದ್ದಾರೆ ಶತಮೋದೋದ್ಭವ ಸುಂದರವರ ಪದ್ಮೋತ್ಥಿತ ನಾಭೆ ಎಂತ ಪಷ್ಟವಾಗಿ ಚತುರ್ಮುಖ ಬ್ರಹ್ಮದೇವರ ಉತ್ಪತ್ತಿ ಅದು ಭಗವಂತನ ಹೊಕ್ಕಳಲ್ಲಿ ಅಂತ ಧ್ವಜಸ್ತೋತ್ರದಲ್ಲಿದೆ ಅದನ್ನು ದಾಸರು ಅದು ಅಲ್ಲಿ ಆಚಾರ್ಯರು ಇಲ್ಲಿಂದ ಅಲ್ಲಿ ಹೇಳ್ತಾರೆ ದಾಸರು ಅಲ್ಲಿಂದ ಇಲ್ಲಿಗಿಳಿಸಿದ್ದಾರೆ ಅಷ್ಟೇ ವ್ಯಾಖ್ಯಾನ ಶತಮೋದ ಉದ್ಭವ ಸುಂದರ ವರ ಪದ್ಮೋತ ನಾಬೆ ಅಂತ ಹೇಳಿದರು ಸಂಸ್ಕೃತದಲ್ಲಿ ಶತಮೋದೋದ್ಭವನ ಉತ್ಪತ್ತಿಗೆ ಕಾರಣವಾದ ಪದ್ಮಕ್ಕೆ ಕಾರಣವಾದ ನಾಭಿ ಅಂತ ಹೇಳಿದ್ರು ಇಲ್ಲಿ ಭಗವಂತನ ನಾಭಿಯಿಂದ ಹೊರಗೆ ಬಂದವ ಶತಮೋದೋದ್ಭವ ಅಂತ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರು ಅಲ್ಲಿ ಆಚಾರ್ಯರು ಶತಮೋದ್ ಶತಮೋದ ಅಂತ ಬರೆದರು ಶತಮೋದ ಅಂದ್ರೆ ಏನು ನೂರು ಆನಂದವುಳ್ಳವ ಅಂತ ಅರ್ಥ ಆಗ್ತಾರೆ ದಾಸರು ಹೇಳಿದರು ಅವನು ಬ್ರಹ್ಮ ಅಂತ ಅವನು ನೂರೇ ಆನಂದನ ನಮಗೆ ಮುನ್ನೂರು ಆನಂದ ಉಂಟ್ರಿ ಮುನ್ನೂರ ಅರವತ್ತು ನಾವು ಬದುಕಿದ್ರೆ ಮುನ್ನೂರ ಆನಂದ ಅಂತ ಲೆಕ್ಕ ಮಾಡಿದ್ರೆ ಅಲ್ಲಪ್ಪ ಅಚ್ಚ ನೀವು ಮುನ್ನೂರ ಅರವತ್ತು ಆನಂದ ಅಂತ ಹೀಗೆಲ್ಲ ಲೆಕ್ಕ ಮಾಡಬೇಡಿ ನಿಮಗೆ ಬರುವುದಿಲ್ಲ ಲೆಕ್ಕ ಅದು ಬ್ರಹ್ಮ ಅಂತ ಬೊಮ್ಮನ ಬ್ರಹ್ಮ ಅಂದ್ರೆ ಪೂರ್ಣವಾದ ನಿಮ್ಮ ಲೆಕ್ಕಕ್ಕೆ ಸಿಗುವಂತಹದ್ದಲ್ಲ ಬೊಮ್ಮನ ಪೊಕ್ಕಳಿಂದಲಿ ಪಡೆದ ಪಡೆದವ ಅಂತ ಹೇಳಿದ ಹೊಸ ಭಗವಂತನಲ್ಲಿ ಹೊಸ ಹೊಸ ನವನವ ನೂತನ ನೂತನವಾದ ಕಲ್ಯಾಣ ಗುಣಗಳಿವೆ ಅದನ್ನು ಆಚಾರ್ಯರು ದಾಸಸ್ತೋತ್ರದ ಉದ್ದಗಳೇ ಹೇಳ್ತಾರೆ ಪೊಂಬಕ್ಕಿ ದೇರನು ಪಡೆದವ ಪೊಂಬಕ್ಕಿದೇರನು ಪಡೆದವ ನಾನೆನ್ನೆ ಹೇಳಿದ್ದೆ ನಮಸ್ತೆ ಗರುಡ ಧ್ವಜ ಅಂತ ಆ ಗರುಡ ಧ್ವಜ ಎಂಬುದಕ್ಕೆ ಆಚಾರ್ಯರ ವ್ಯಾಖ್ಯಾನ ಮಾಡುವಾಗ ಗರುಡ ವಾಹನ ದೇವರು ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡುತ್ತಾರೆ ನಾವು ಸುಮ್ಮನೆ ಹೇಳುವಾಗ ಗರುಡ ಧ್ವಜ ಅಂತ ಎಷ್ಟೇ ನಾವು ಹೇಳಿ ಮುಗಿಸ್ತೇವೆ ದಾಸರ ಅಷ್ಟಕ್ಕೆ ನಿಲ್ಲಿಸಿಲ್ಲ ಅದನ್ನು ಮುಂದುವರಿಸಿ ಅದು ಗರುಡ ಅಲ್ಲ ಗರುಡ ಅದು ನಮ್ಮ ದೇವಸ್ಥಾನಗಳಲ್ಲೆಲ್ಲ ಉಂಟು ನೋಡಿ ಇವತ್ತು ಗರುಡೋತ್ಸವ ಗರುಡೋತ್ಸವ ಅಂತ ಹೇಳೋದು ರಥವನ್ನು ಹೇಳಿ ಇದೆಂತದ್ರಿ ಗರುಡೋತ್ಸವ ಅಂತ ಹೇಳ್ತೀರಿ ರಥ ಹೇಳುತ್ತೀರಿ ಗರುಡನ ಮೇಲೆ ಕುಡಿಸ್ಬೇಕೋ ಬೇಡವೋ ಹೌದ್ರಿ ದಾಸ್ತರ ಹೇಳುದು ಪೊಂಬಕ್ಕಿ ದೇರನು ಪೊಂಬಕ್ಕಿ ಎಂಬುದು ದೇವದು ತೇರುದು ಅದೇ ರಥ ಅದು ಗರುಡ ರಥ ಅದು ಅದರಲ್ಲಿ ಭಗವಂತ ಕೂತು ಆರಾಮವಾಗಿ ಪ್ರಯಾಣ ಮಾಡುವವ ಅಂತ ನಮ್ಮ ನೈವೇದ್ಯಕ್ಕೆ ಬರಬೇಕು ಸ್ವಾಮಿ ಹೇಗೆ ಬರಬೇಕು ಎಲ್ಲಿಯೋ ಇರ್ತಾನೆ ಬರ್ಬೇಕಿಲ್ಲಿಗೆ ಹೇಗೆ ಬರಬೇಕು ಗರುಡನನ್ನು ಏರಿ ನಮ್ಮ ನೈವೇದ್ಯ ಸಮರ್ಪಣೆ ಕಾಲಕ್ಕೆ ಬರಬೇಕು ಬಂದು ಸ್ವೀಕಾರ ಮಾಡಬೇಕು ಅಂತ ಅದು ಹೊನ್ನ ಹಕ್ಕಿ ಅಂತ ಹೇಳ್ತಾರೆ ಹೊನ್ನಹಕ್ಕಿ ಅಂತಂದರೆ ಸಂಸ್ಕೃತದಲ್ಲಿ ಅದೊಂದು ಭಾಷಾಂತರ ಮಾಡಿದರೆ ಸುವರ್ಣ ಪಕ್ಷ ಅಂತ ಸುವರ್ಣ ಅಂದರೆ ವೇದಗಳು ವೇದಗಳೇ ಗರುಡ ಚಂದೋಮಯೇನ ಗರುಡೇನ ಸಹಶ್ಯಮಾನ ವೇದಧ್ವಜ ವೇದವಾಹನ ವೇದ ರಥ ಆದ್ರಿಂದ ನಮ್ಮ ದೇವರು ವೇದದಿಂದ ಪ್ರತಿಪಾದ್ಯನಾಗಿ ವೇದ ಆರೂಡನಾಗಿ ನಮ್ಮ ನೈವೇದ್ಯ ಸಮರ್ಪಣೆಗೆ ಬರಬೇಕು ಅದರ ಸ್ವೀಕಾರ ಮಾಡಲಿಕ್ಕೆ ಚಿತ್ತೈಸಬೇಕು ವೇದ ರಥ ಆರೂಢನಾಗಿ ಬರಬೇಕಾದ್ದು ಅಂತ ದಾಸರು ಹೇಳ್ತಾರೆ ದಿವಿಜರನ್ನು ಮಕ್ಕಳಂದದಿ ಪರ್ಯವ ಅದು ದೇವತೆಗಳಿಗೆ ಆಶ್ರಯವನ್ನು ಕೊಟ್ಟವ ಆದಿದೇವಾಯ ದೇವಾನ ನಾವು ನೋಡಿದ್ದೇವೆ ನೀನು ರಕ್ತ ಸಾಂತಕ ರಣದೋಳು ರಣಜಿತ್ ಶರಣಮ್ಮಮ ಅಂತ ಆಚಾರ್ಯರು ಹೇಳ್ತಾರೆ ರಣದಲ್ಲಿ ಜಯವನ್ನು ಪಡೆದವ ಭಗವಂತ ಅಂತ ನಿರ್ದುಕ್ಕ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ ಭಗವಂತ ನಿರ್ದುಃಖ ಭಗವಂತ ಸುಖಮಯ ಅಂತ ನಿರ್ದುಃಖ ಅದನ್ನು ಆಚಾರ್ಯ ವಿಗತ ಸುಖೇತರ ಭವಮ ಶರಣಂ ವಿಗತ ಸುಖಕ್ಕಿಂತ ಇತರವಾದದ್ದು ಈ ಕೆಟ್ಟವರಿದ್ದಾರಲ್ಲ ಅವರ ಹೆಸರು ಹೇಳಬಾರದು ಅಂತ ಒಂದು ಶಾಸ್ತ್ರದಲ್ಲಿ ಕೆಲವು ಕಡೆ ನಿಯಮ ಇದೆ ಹೇಳ್ತಾರೆ ಕೆಟ್ಟವರಿದ್ದಾರೆ ಅವರ ಹೆಸರೂ ನಾವು ಹೇಳಬಾರದು ಹೆಸರು ಹೇಳಲಿಕ್ಕೂ ಅವರು ಯೋಗ್ಯರಲ್ಲ ಅಂತ ಅಂದ್ರೆ ಹೆಸರೆತ್ತು ಕರೆದರೆ ಮಹತ್ವ ಪಟ್ಟಾಗಾಯ್ತು ಹೆಸರೂ ಕರೆಯಬಾರದು ಹಾಗೆ ದುಃಖ ಕೆಟ್ಟದ್ದು ಅವರ ತಪ್ಪಿ ಹೋಗಿಯೂ ನಾವು ಹೇಳಬಾರ ಹೆಸರು ಹೇಳಬಾರದು ಅದಕ್ಕೆ ಏನ್ ಮಾಡಿದರು ಆಚಾರ್ಯರು ವಿಗತ ಸುಖೇತರ ಸುಖಕ್ಕಿಂತ ಇತರವಾದ್ದು ಅದು ವಿಗತ ಅದೂ ಇಲ್ಲ ಇತರವಾದದ್ದು ಯಾವುದೂ ಇಲ್ಲ ಅವನ ಹತ್ರ ಇತರ ಯಾವುದು ದುಃಖ ದುಃಖ ಇಲ್ಲದಿದ್ದವ ನಿರ್ದುಃಖ ವಿಗತ ಸುಖೇತರ ಬವ ಬಬ ಶರಣ ನಮ್ಗೆ ಯಾರು ಶರಣ ನಮಗೆ ಯಾರು ರಕ್ಷಕರು ಯಾರಿಗೆ ಸುಖೇತರ ಇಲ್ಲ ದುಃಖ ಇಲ್ಲ ಅವ ನಮಗೆ ರಕ್ಷಕನಾಗಬೇಕು ಸ್ವತಃ ದುಃಖದಲ್ಲಿದ್ದವರು ನಮಗೆ ರಕ್ಷಕರಾದರೆ ಅವರ ಕಣ್ಣೀರು ನಾವು ಹೊರಸಬೇಕಾಗುತ್ತೆ ನಿರ್ದುಃಖ ಅಂತ ದಾಸರು ಹೇಳಿದರೆ ಅದನ್ನು ಸುಖಮಯ ಸುಖಮಯ ಎಂಬುದನ್ನು ಆಚಾರ್ಯರು ಎಷ್ಟು ಯುಕ್ತಿಬದ್ಧವಾಗಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಭಗವಂತ ಸುಖ ಪರಿಪೂರ್ಣ ಅಂತ ಅದನ್ನು ಹೇಗೆ ಅಂದ್ರೆ ಸುಖವಾನ್ ಸುಖ ರೂಪಿನ ಮಾವು ನಿಗಮ ಭಗವಂತ ಸುಖ ಪರಿಪೂರ್ಣ ಅಂತ ನಾವು ಸುಖ ಪರಿಪೂರ್ಣ ಅಲ್ಲ ದೇವರು ಸುಖ ಪರಿಪೂರ್ಣ ಹೇಗೆ ಇದನ್ನು ಯುಕ್ತಿಯಿಂದ ಸಾಧನೆ ಮಾಡುವುದು ಅಚ್ಚನ ದ್ವಾದಶ ಸ್ತೋತ್ರದಲ್ಲಿ ಹೇಳಿದರು ನಮಗೆ ಸುಖ ಆಗಬೇಕು ನಾವು ಹೇಳ್ತೇವೆ ರೀ ಎಲ್ಲ ಹೋಗಿ ಯಾಕೆ ಚಾಪಾಕಿ ಮಲಗಬೇಕು ನಮ್ಗೆ ಸುಖ ಆಗಬೇಕು ಯಾರು ಇರಬಾರದು ನಮಗೆ ಚಾಪೆ ಹಾಕಿ ಮಲಗಬೇಕು ಯಥ ಸುತ್ತಿಗತೋಪಿ ಹರಿದು ಸುಖ ನಮಗೆ ಸುಖ ಆಗುವುದು ಒಂದೇ ಕಾಲದಲ್ಲಿ ಚಾಪೆ ಹಾಕಿ ಮಲಗಿದಾಗ ನಿದ್ರೆ ಮಾಡಿದಾಗ ಆರಾಮ ಯಾರು ತಂಟೆಗೆ ಬಾರದಿದ್ರೆ ಫೋನ್ ಪಕ್ಕದಲ್ಲಿ ಇಲ್ಲದಿದ್ರೆ ಯಾರು ಕಾಲಿಂಗ್ ಬೆಲ್ಲಲ್ಲಿ ಕರಕ್ಕೆ ಕೂಗಲಿದ್ರೆ ಆರಾಮವಾಗಿ ಮಲಗಲಿಕ್ಕೆ ಸಾಧ್ಯ ಸುಶುತಿ ಎಂಬಂತಹದ್ದು ನಮಗೆ ಆನಂದಕ್ಕೆ ಒಂದು ಮಾಧ್ಯಮ ಅದರಿಂದ ಆನಂದ ನಮಗೆ ಸಿಗಬೇಕಾಗಿದ್ರೆ ಸುಶುಪ್ತಿ ಎಂಬಂತಹದ್ದು ಬೇಕು ನಮ್ಗೆ ಆಚಾರ್ಯರು ಹೇಳಿದ್ರು ನಮ್ದು ಆನಂದ ಏನಾಯ್ತು ಹಾಗಾದ್ರೆ ತಾತ್ಕಾಲಿಕ ಅಂತಾಯ್ತು ಸಾರ್ವಕಾಲಿಕವಾದ ಆನಂದ ಅಲ್ಲ ಯಾವುದೋ ಒಂದು ಕಾಲದಲ್ಲಿ ನಮಗೆ ಆನಂದ ಬರುವಂತಹದ್ದು ಭಗವಂತನ ಆನಂದ ಹೇಗೆ ಯತ್ ಅಸುಪ್ತಿಗತೋಪಿ ಹರಿ ಸುಖವಾನ್ ಅಥವಾ ಸುಖರೂಪಿಣ ಆಹು ನಿಗಮ ವೇದಗಳು ಭಗವಂತನನ್ನು ಸುಖಮಯ ಅಂತ ಕರೀತಾರೆ ಯಾಕೆ ಕರೀತಾರೆ ತೃಪ್ತಿ ಇಲ್ಲದೆ ಹೋದ್ರು ಊಟ ಇಲ್ಲದೆ ಹೋದ್ರೂ ಕೂಡ ಯಾರು ಮಾತನಾಡೋರು ಇಲ್ಲದೆ ಹೋದರೂ ಕೂಡ ದೇವರ ಆರಾಮವಾಗಿ ಇರ್ತಾನಲ್ಲ ಅದಕ್ಕೆ ಭಗವಂತನಂದು ಸುಖರೂಪಿ ಅಂತ ಹೇಳುದು ಅಲ್ವಾ ಪೂಜೆ ಮಾಡ್ತೇವೆ ಬೆಳಿಗ್ಗೆ ಒಮ್ಮೆ ಬಾಗಿಲು ಹಾಕಿ ಆಯಿತು ದೇವರೇ ನಾನು ಇಲ್ಲಿಯೇ ಮಧ್ಯಾಹ್ನಕ್ಕೆ ಒಮ್ಮೆ ಹೋಗ್ತೇವೆ ಬೀಗ ತೆಗಿತೇವೆ ಪೂಜೆ ಮಾಡ್ತೇವೆ ಮಧ್ಯಾಹ್ನ ರಾತ್ರಿ ಆಯಿತು ನಾವು ನಮ್ಮಷ್ಟಕ್ಕೆ ಹಾಗಾದ್ರೆ ದೇವರು ಖುಷಿಯಲ್ಲಿರುವುದು ಯಾವಾಗ ನಾವು ಯಾವಾಗ ಹೋಗುದಿಲ್ಲ ಬೀಗ ಹಾಕಿ ಇರ್ತೇವೆ ದೇವರು ಆರಾಮವಾಗಿರ್ತಾರೆ ಯಾಕೆಂದ್ರೆ ಅಸುಪ್ತಿ ಅವರಿಗೆ ಸುಪ್ತಿ ಆಹಾರ ಬೇಡ ಯಾವುದು ಬೇಡ ಆದರೂ ಭಗವಂತ ಸುಖಮಯನ ಆಗಿದ್ದಾನೆ ಸುಪ್ತಿ ಇಲ್ಲದೆ ಹೋದಾಗಲೂ ಅನ್ನ ಆಹಾರಾದಿಗಳು ಇಲ್ಲದೆ ಹೋದಾಗಲೂ ಕೂಡ ಭಗವಂತ ಸುಖಮಯನಾಗಿದ್ದಾನೆ ಆದ್ರಿಂದ ಅವನು ಸುಖ ಪರಿಪೂರ್ಣ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಯುಕ್ತಿಯನ್ನು ಹೇಳಿ ಸಮರ್ಪಣೆ ಮಾಡಿದ್ದಾರೆ ಅದನ್ನು ದಾಸರು ನೆನಪಿಸುತ್ತಾರೆ ಭಗವಂತ ಸುಖಮಯ ನಮ್ಗೆ ಸುಖ ಆಗ್ಬೇಕಾದ್ರೆ ಏನಾದರೂ ಹೊರಗಿನ ಪದಾರ್ಥ ಬೇಕು ದೇವರಿಗೆ ಅದು ಬೇಡ ನೈವೇದ್ಯ ಸಮರ್ಪಣೆ ಮಾಡುವಾಗ ಇದು ಚಿಂತನೆ ಮಾಡಲೇಬೇಕಾದ ಎರಡು ಗುಣಗಳು ಭಗವಂತ ನಿರ್ದುಃಖ ಭಗವಂತ ಸುಖಮಯ ನಾವು ನೈವೇದ್ಯ ಸಮರ್ಪಣೆ ಮಾಡದೆ ಹೋದ್ರೆ ಅಯ್ಯೋ ದೇವ್ರು ಅಳ್ತಾರ್ರಿ ಪಾಪ ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂತ ಮಾಡಿದ್ರೆ ಹೋಯ್ತು ಫಲ ಇಲ್ಲ ಅದಕ್ಕೆ ನಿರ್ದುಃಖ ಅಂತ ನಾನು ಎಷ್ಟು ಸಮರ್ಪಣೆ ಮಾಡಿದೆ ಗೊತ್ತಾ ಪಂಚಭಕ್ಷ ಪರಮಾನ್ನ ದೇವರು ಖುಷಿಯಲ್ಲಿದ್ದಾರೆ ಇವತ್ತು ಅಂತ ತಿಳ್ಕೊಂಡ್ರೆ ನೈವೇದ್ಯ ಸಮರ್ಪಣೆ ಆಗುವುದಿಲ್ಲ ಅಂತ ಸುಖಮಯ ಅಂತ ಆಲೋಚನೆ ಮಾಡಿ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾದ ನಿರ್ದುಃಖ ಸುಖಮಯ ಕಾಯಿದ ಪಾರ್ಥನಾ ಪಾರ್ಥನಾ ಕಾಯ್ದ ಅರ್ಜುನನ ಕಾದಿದ್ದಾನೆ ಕಾದದ್ದಲ್ಲ ಕಾಯ್ದದ್ದು ಯುದ್ಧದಲ್ಲಿ ಆದ್ರಿಂದ ಹದಿನೆಂಟು ದಿವಸ ಯುದ್ಧ ಮಾಡಿದ ತಮ್ಮ ಸ್ವಾಮಿ ಭಗವಂತ ಅರ್ಜುನನ ಕೇಳಲೇ ಇಲ್ಲ ದೇವರ ಹತ್ರ ನಾಷ್ಟ ಆಯ್ತಾ ದೇವ್ರ ಕೇಳಲೇ ಇಲ್ಲ ಅವನ ಹತ್ರ ಮಾಡಿದ್ಯಾ ಊಟ ಆಯ್ತಾ ಸಿಹಿ ಆಯ್ತು ಕೇಳಲೇ ಇಲ್ಲ ದೇವರು ಯುದ್ಧ ಮಾಡ್ತಲೇ ಇದ್ದ ಆರಾಮವಾಗಿದ್ದ ಪ್ರಾರ್ಥನ ಕಾಯ್ದ ಸೂತನೆಂದೆನಿಸಿ ನಮ್ಮ ಹೇಳಿದ್ರು ಯದುವರ ಪಾರ್ಥಪ ಭವ ಮಮ ಶರಣಂ ಪಾರ್ಥಪ ಪಾರ್ಥನನ್ನು ರಕ್ಷಣೆ ಮಾಡಿದವ ಯದುವರ ಪಾರ್ಥಪ ಭವ ಮಮ ಶರಣನೆ ಮಾಡಿದ ಸ್ವಾಮಿ ನನ್ನನ್ನು ರಕ್ಷಣೆ ನನಗೆ ರಕ್ಷಕನಾಗು ನನಗೆ ಮನೆ ನೀನಾಗು ಆಸರೆ ನೀನಾಗು ಯದುವರ ಪಾರ್ಥವ ಭವ ಮಮ ಶರಣಂ ಪಾರ್ಥನ ಕಾಯ್ದ ಅಂತ ಪಾರ್ಥಪ ಅಂತ ಶಬ್ದ ಇದೆ ಅದನ್ನೇ ದಾಸರು ಭಾಷಾಂತರ ಮಾಡಿದರು ಕಾಯ್ದ ಪಾರ್ಥನ ಪಾರ್ಥನನ್ನು ಪಾಲನೆ ಮಾಡಿದವ ಅಲ್ಲಿ ಅಷ್ಟೇ ಆಚಾರ್ಯ ಹೇಳಿದರು ಯದುವರ ಪಾರ್ಥಪ ಪಾರ್ಥನನ್ನು ರಕ್ಷಣೆ ಮಾಡಿದ ದಾಸರು ಒಂಚೂರು ಕೊಟ್ರು ಸುಳಿ ಹೇಗೆ ಭಗವಂತ ರಕ್ಷಣೆ ಮಾಡಿದ ಸೂತನೆಂದೆನಿಸಿ ನಿಜವಾಗಿ ಅರ್ಜುನ ಹೇಳಬೇಕಿತ್ತು ಅದನ್ನು ರಕ್ಷಣೆ ಮಾಡು ಅಂತ ಹೇಳಬೇಕಿತ್ತು ಅರ್ಜುನ ಹಾಗೆಲ್ಲ ಬಿಟ್ಟುಕೊಡ್ಲಿಲ್ಲ ಅರ್ಜುನ ಹೇಳಿದ್ದೇನು ಸಾರಥ್ಯ ಮಾಡುವಂತ ಹೇಳಿದ್ರು ಆಯಿತು ಅಂತ ಹೇಳಿದ ದೇವರು ಕೊಟ್ಟದ್ದು ಸ್ಥಾನ ಅವನಿಗೆ ಸಾರಥ್ಯದ ಸೂತನೆಂದೆನಿಸಿ ಅೂತ ಜಾಗ ಕೊಟ್ಟದ್ದು ಮಾಡಿದ ಕೆಲಸ ಎಂತದು ಕುದುರೆಯನ್ನು ರಕ್ಷಣೆ ಮಾಡಿದ್ದಲ್ಲ ಅವನ ಗಾಡಿಯನ್ನು ರಕ್ಷಣೆ ಮಾಡಿದ್ದಲ್ಲ ಗಾಡಿಯಲ್ಲಿ ಕೂತ ಅರ್ಜುನವನ್ನು ರಕ್ಷಣೆ ಮಾಡಿದ್ದು ಸಾರಥಬ ಎಂಬುದಕ್ಕೆ ಇಷ್ಟು ಚಿಂತನೆ ಕೊಟ್ಟರು ದಾಸರು ಅದರೆ ಆಚಾರ್ಯರು ಪಾರ್ಥಪ ಅಂತ ಏನ್ ಹೇಳಿದ್ರು ಸುಮ್ಮನೆ ಅಲ್ಲ ಪಾರ್ಥನನ್ನು ರಕ್ಷಣೆ ಮಾಡಿದ್ದು ಅವನು ಸೂತನನ್ನಾಗಿ ಭಗವಂತನನ್ನು ಮಾಡಿದ್ರೂ ಕೂಡ ಭಗವಂತ ಮಾಡಿದ ಕೆಲಸ ಕುದುರೆಯನ್ನು ಪಾಲನೆ ಮಾಡಿದ್ದಲ್ಲ ಕುದುರೆಯ ಓನರನ್ನು ರಕ್ಷಣೆ ಮಾಡಿದ ಇದು ಭಗವಂತನ ದೊಡ್ಡಸ್ತಿಗೆ ಇದು ಪಾರ್ಥನ ಕಾಯಿದ ಪಾರ್ಥನನ್ನು ರಕ್ಷಣೆ ಮಾಡಿದವ ಅರ್ಥಾತ್ ಅರ್ಜುನನಿಗೆ ಯಾವ ಯಾವ ಕಾಲದಲ್ಲಿ ಏನೇನು ಬುದ್ಧಿ ಕೊಡಬೇಕೋ ಅದನ್ನೆಲ್ಲ ಕೊಟ್ಟ ಸೂತ ಅಂದ್ರೆ ಬರೀ ಹೊರಗಿನ ಕುದುರೆಗೆ ಮಾತ್ರ ಅಲ್ಲ ಅವನ ಇಂದ್ರಿಯಗಳಿಗೂ ಸೂತನೆಂದೆನಿಸಿ ಅವನ ಇಂದ್ರಿಯ ಅಶ್ವಗಳಿಗೂ ಸೂತನ ಆದವ ಇಂದ್ರಿಯಗಳಿಗೆ ಪ್ರೇರಕನಾಗಿ ನಿಂತ ಒಮ್ಮೆ ಅಜ್ಞಾನ ಕೊಟ್ಟ ಅವನ ಮೂಲಕ ಇಡೀ ಜಗತ್ತಿಗೆ ಬೆಳ್ಳಂಬೆಳಕನ್ನು ಕೊಟ್ಟ ತತ್ವಜ್ಞಾನವನ್ನು ನೀಡಿದ ತನ್ನ ವಿಶ್ವರೂಪವನ್ನು ಮಾಡಿದ ಕೇಳಿದ್ರೆ ವಿಶ್ವರೂಪ ಆಗುತ್ತೆ ಅನ್ನುವ ಸಂದೇಶವನ್ನು ಇಡೀ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟ ಅದು ಅರ್ಜುನನ ಮೂಲಕ ಇದು ಪ್ರಾರ್ಥನಾ ಕಾಯ್ದ ಅರ್ಜುನನನ್ನು ಕಾದದ್ದು ಅಂದ್ರೆ ಬರಿ ಹದಿನೆಂಟು ದಿವಸದಲ್ಲಿ ರಕ್ಷಣೆ ಮಾಡಿದ್ದಷ್ಟೇ ಅಲ್ಲ ಅರ್ಜುನನ ಹೆಸರನ್ನೂ ಕಾಯ್ದ ಪರ್ಮನೆಂಟ್ ಆಗಿ ಉಳಿಯಿತು ಇತಿಹಾಸದಲ್ಲಿ ಅರ್ಜುನನಿಂದಾಗಿ ಭಗವದ್ಗೀತೆ ಪ್ರಪಂಚಕ್ಕೆ ಸಿಕ್ಕಿದಾಗೆಲ್ಲ ಅರ್ಜುನನ ನೆನಪಿಸಿಕೊಳ್ತೇವೆ ನಾವು ಇದು ಪಾರ್ಥನನ್ನು ಕಾದದ್ದು ಪಾರ್ಥನನ್ನು ರಕ್ಷಣೆ ಮಾಡುವ ಕ್ರಮ ಅಂದ್ರೆ ಹೀಗೆ ಅವನಿಗೆ ಜ್ಞಾನವನ್ನು ಕೊಟ್ಟು ಅವನಿಂದ ರಕ್ಷಣೆ ಮಾಡಿದ ಯದುವರ ಪಾರ್ಥಪ ಭವ ಮಮ ಶರಣಂ ಪಾರ್ಥನನ್ನು ರಕ್ಷಿಸಿದವ ಅಂತ ಇದು ನಾವು ಚಿಂತನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯದಲ್ಲಿ ಅರ್ಜುನ ತನ್ನ ಕರ್ತವ್ಯದಲ್ಲಿ ನಿರತನಾದಾಗ ಭಗವಂತನನ್ನು ಇಟ್ಟುಕೊಂಡು ತನ್ನ ಯುದ್ಧವನ್ನು ಮಾಡಿದ ಇದು ಭಗವಂತನ ಪೂಜೆ ಅಂತ ಮಾಡಿದ ಭಗವಂತನನ್ನು ಮುಂದಿಟ್ಟುಕೊಂಡು ಯುದ್ಧ ಮಾಡಿದ್ದಕ್ಕೆ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಕ್ಕೆ ಅವನು ಜಯಶಾಲಿಯಾದ ನಮ್ದು ಏನು ಕರ್ತವ್ಯ ಅವರವರಿಗೆ ವಿಹಿತವಾದದ್ದು ಅದು ಭಗವಂತನ ಪೂಜೆ ಅಂತ ನಾವು ಮಾಡಿದರೆ ಭಗವಂತ ನಮ್ಮನ್ನು ಪರೆಯುತ್ತಾನೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಈ ಪಾರ್ಥನ್ ಕಾಯ್ದದ್ದು ಇದು ಯಾಕೆ ಬರಬೇಕು ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ಇದು ಯುದ್ಧಕ್ಕೆ ಹೋಗುವಾಗ ಬೇಕಾದ್ದು ನೈವೇದ್ಯಕ್ಕೆ ಬರುವಾಗ ಇದು ಯಾಕೆ ಬೇಕು ಅಗತ್ಯನಾ ನೈವೇದ್ಯಕ್ಕೆ ಬರುವಾಗ ಈ ಚಿಂತನೆ ಬೇಕಾದ್ದು ಯಾಕೆಂದ್ರೆ ಭಗವದ್ಗೀತೆ ನಮಗೆ ಹೇಳಿತ್ತು ಏನು ಭುಂಜತೇತೇ ತ್ವಕಂ ಪಾಪಾ ಏ ಪತಂತಿ ಆತ್ಮಕಾರಣಾತಂತ ಹೇಳಿದ್ದು ಭಗವದ್ಗೀತೆ ಪಾರ್ಥನ ಕಾಯ್ದ ಪಾರ್ಥನನ್ನು ಕಾಯ್ದಿರ್ತಕ್ಕಂತ ಆ ಭಗವಂತನೇ ಭಗವದ್ಗೀತೆಯಲ್ಲಿ ಪಾರ್ಥಸಾರಥಿಯಾಗಿ ಭಗವಂತ ಹೇಳಿದ್ದೇ ಇದು ನೇವೇದ್ಯ ಸಮರ್ಪಣೆ ನನಗೆ ಮಾಡಬೇಕಾದ ನೈವೇದ್ಯ ಅದು ನನಗೆ ನಿಮಗಲ್ಲ ನಾ ನನ್ನ ಕೈಯಲ್ಲಿ ಕೊಟ್ರೆ ನಿಮ್ಗೆ ಅದನ್ನು ಹಂಚುತ್ತೇನೆ ಅಂತ ಕೊಟ್ಟದ್ದು ಸಂದೇಶ ಭಗವಂತ ಪಾರ್ಥಸಾರಥಿಯಾಗಿ ಪಾರ್ಥನನ್ನು ಕಾಯ್ದ ಬಗೆನೇ ಹೀಗೆ ಅವನಿಗೆ ಹೇಳಿದ್ದೂ ಯುದ್ಧ ಮಾಡುವಂತ ಅದರ ಜೊತೆಗೆ ಸಾರಿದ್ದು ಸಂದೇಶ ಎಲ್ಲ ನನಗೆ ಸಮರ್ಪಣೆ ಮಾಡು ಯತ್ಕರೋಶಿ ಯದಶ್ನಾಥೆ ಮಾಡುವಂತಿದ್ದು ಭಗವಂತ ಈ ಗೀತೆಯ ಮೂಲಕ ಅದರಿಂದ ಪಾರ್ಥನನ್ನು ಕಾಯ್ದದ್ದು ಶೀಘನೆ ಸರ್ವಸಮರ್ಪಣೆ ಮಾಡಿದ್ದಕ್ಕೆ ಅರ್ಜುನನಿಗೆ ರಕ್ಷಕನಾಗಿ ಭಗವಂತ ನಿಂತ ಅದರಿಂದ ನೈವೇದ್ಯ ಅಂದ್ರೆ ನಿವೇದನೀಯ ಇದನ್ನು ನಾವು ಚಿಂತನೆ ಮಾಡಬೇಕು ನನ್ನ ಇಂದ್ರಿಯದಲ್ಲಿ ಸಾರಥಿಯಾಗಿ ನಿಂತು ನನ್ನ ಪೂಜೆಯನ್ನು ಸ್ವೀಕರಿಸು ನನ್ನ ನೈವೇದ್ಯವನ್ನು ಸ್ವೀಕಾರ ಮಾಡು ಅಂತ ದೇವರಿಗೆ ಭಿನ್ನೆ ಇಟ್ಟಿಕೊಳ್ಳಬೇಕಂತೆ ದಾಸರು ಮುಂದುವರಿಸಿ ಹೇಳುತ್ತಾರೆ ದೋಷ ಗಂಧ ವಿಧೂರ ನಾನಾ ಆವೇಶಧಾರಿ ವಿಚಿತ್ರ ಕರ್ಮ ಮನೀಷಿ ಮಾಯಾರಮಣ ಮಧ್ವಾಂತಕರಣ ಶೇಷಶಾಯಿ ಶರಣ್ಯ ಕೌಸ್ತುಭೂಷಣ ಸುಖಂದರ ಸದಾ ಸಂತೋಷಬಲ ಸೌಂದರ್ಯ ಸಾರನ ಮಹಿಮೆಗೆ ಏನೆಂದೇ ಇದಕ್ಕೆ ಮೂಲತಃ ಎಲ್ಲ ದ್ವಾದಶ ಸ್ತೋತ್ರಗಳ ಸಂಗ್ರಹ ನಮಗೆ ಮಾಡಲಿಕ್ಕೆ ಸಾಧ್ಯ ಸುಮ್ಮನೆ ಅಲ್ಲಲ್ಲಿ ಮಾತ್ರ ಹೇಳ್ತೇನೆ ಅಷ್ಟೇ ಇದನ್ನು ಹೇಳಿ ಎಷ್ಟುಇಿದೆ ಇದರಲ್ಲಿ ನುಡಿಗಳು ಅಷ್ಟು ಹೇಳಲಿಕ್ಕೆ ಆಗುವುದಿಲ್ಲ ಕೊನೆಗೆ ಹೇಳಬೇಕಾದ ಅಂಶವನ್ನು ಮತ್ತೆ ಹೇಳ್ತೇನೆ ದೋಷ ಗಂಧ ವಿದೂರ ಭಗವಂತ ದೋಷ ರೈತನಾದವ ಅಂತ ಅಚ್ಯುತೋ ಯೋಗುಣೈ ನಿತ್ಯಮೇ ವಖಿಲೈ ಪ್ರಚ್ಯುತೋ ಶೇಷ ಶೇಷ ದೋಷೈ ಸದಾ ಪೂರ್ತಿತಃ ಅಂತ ಆಚಾರ್ಯರು ಹೇಳುತ್ತಾರೆ ಭಗವಂತ ಎಲ್ಲ ದೋಷಗಳಿಂದ ರೈತನಾದವ ಆದ್ದರಿಂದ ಎಲ್ಲ ಗುಣಗಳಿಂದ ಭಗವಂತ ಪೂರ್ಣನಾಗಿದ್ದಾನೆ ಅಂತ ಯಾವುದಾದ್ರೂ ಒಂದು ದೋಷ ಇದ್ರೆ ಭಗವಂತ ಗುಣ ಪರಿಪೂರ್ಣನಾಗ್ತಿರ್ಲಿಲ್ಲ ಯೋ ಅಶೇಷ ದೋಷ ರೈತ ಆದ್ರಿಂದ ಎಲ್ಲ ಗುಣಗಳಿಂದ ಅವ ಅಂತ ಯಾವುದಾದ್ರೂ ಒಂದು ದೋಷ ಇದ್ರೆ ನಾವು ಪೂರ್ಣತೆ ಬರುವುದಿಲ್ಲ ಅಯ್ಯೋ ಅದೊಂದು ದೋಷ ಅದೊಂದು ನನ್ನ ಕಳೆದ ದೋಷ ನನ್ನಲ್ಲಿ ಇದೆಯಲ್ಲ ಅಂತ ಕೊರಗುತ್ತೇವೆ ಪೂರ್ಣತೆ ಬರುವುದಿಲ್ಲ ಪೂರ್ಣತೆ ಬರಬೇಕೋ ಎಲ್ಲ ದೋಷಗಳು ನಮ್ಮಿಂದ ದೂರ ಆಗಬೇಕು ಪ್ರಚ್ಯುತೋ ಶೇಷ ದೋಷ ಸದಾ ಎಲ್ಲ ದೋಷಗಳಿಂದಲೂ ಪ್ರಚ್ಯುತ ಆದ್ದರಿಂದ ಅವನು ಅಚ್ಯುತ ಅಂತ ಆಚಾರ್ಯರು ಅಚ್ಯುತ ನಾಮ ನಿರ್ವಚನವನ್ನು ಮಾಡಿದ್ದಾರೆ ಅದು ದೋಷ ಗಂಧ ವಿದೂರ ದೋಷ ಗಂಧ ಅಂದ್ರೆ ಲೇಷ ದೋಷ ಲೇಷವು ಭಗವಂತನಲ್ಲಿ ಇಲ್ಲ ನಾನಾ ವೇಷಧಾರಿ ವಿಚಿತ್ರ ಕರ್ಮ ಭಗವಂತನ ವಿಚಿತ್ರ ಕರ್ಮವನ್ನು ಆಚಾರ್ಯರು ಹೇಳುತ್ತಾರೆ ಶೇಷಾಹಿ ವೈರಿ ಶಿವಕರ್ಮ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಇದೇ ಶಬ್ದ ಹಾಕಿದ್ದಾರೆ ಆಚಾರ್ಯರು ಚಿತ್ರ ಉರು ಕರ್ಮ ಅಂತ ಭಗವಂತನ ಎಷ್ಟು ವಿಚಿತ್ರವಾದ ವ್ಯಾಪಾರಗಳು ಅದೆಲ್ಲ ಶೇಷ ಅಹಿ ಅಹಿಶ ವಿರುದ್ಧರಾದವರನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಒಬ್ಬನಿಗೆ ಸರ್ಪನನ್ನು ಬಿಟ್ಟು ಇಡಲಿಕ್ಕಾಗುವುದಿಲ್ಲ ಒಬ್ಬನಿಗೆ ಸರ್ಪನನ್ನು ತಿನ್ನದಿದ್ರೆ ಆಗುವುದಿಲ್ಲ ಶೇಷಾಹಿ ವೈರಿ ಒಬ್ಬ ಶೇಷ ಒಬ್ಬ ಅಹಿವೈರಿ ಒಬ್ಬ ಅಹಿಭೂಷಣ ಒಬ್ಬ ಅಹೀಶ ಒಬ್ಬ ಅಹಿವೈರಿ ಒಬ್ಬ ಅಹಿಭೂಷಣ ಒಬ್ಬನಿಗೆ ಬೈ ತುಂಬಾ ಸರ್ಪ ಬೇಕು ಒಬ್ಬನು ಸರ್ಪನನ್ನು ರಕ್ಷಣೆ ಮಾಡುವವ ಒಬ್ಬ ಸರ್ಪನನ್ನು ಭಕ್ಷಣೆ ಮಾಡುವವ ಅವ್ರು ಮೂರನ್ನು ಸೃಷ್ಟಿ ಮಾಡಿದವ ಭಗವಂತ ವಿಚಿತ್ರ ಕರ್ಮ ಅಂತ ಆಚಾರ್ಯ ಹೇಳಿದರು ಶೇಷಾಯಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರ ಊರು ಕರ್ಮ ಭಗವಂತನ ವಿಚಿತ್ರ ವಿಚಿತ್ರವಾದ ವ್ಯಾಪಾರ ಇದನ್ನು ಹೇಗೆ ಕೂಡಿಸ್ತಾನೋ ಮನೆಯಲ್ಲಿ ಒಬ್ಬರಿಗೆ ಟಿ ವಿ ಒಬ್ಬರಿಗೆ ಟಿವಿ ವಿ ಬರಲೇಬಾರದು ಇಬ್ರು ಮನೆಯಲ್ಲಿ ಸೇರ್ತಾರೆ ಹೇಗ್ರಿ ನಿತ್ಯ ಜಗಳ ಗಡ ಗಡ ಒಬ್ಬ ತೆಗೆದು ಬೀತಾಡೋದು ಒಬ್ಬ ತರದು ದೇವರ ಸಾಮ್ರಾಜ್ಯದಲ್ಲಿ ಹಾಗಾಗಲಿಲ್ಲ ನೋಡಿ ಇಬ್ರು ಆರಾಮವಾಗಿ ಇದ್ದಾನೆ ಬೇರೆ ಬೇರೆ ರೂಮ್ಸ್ ಕೊಟ್ಟು ನೀವು ಇಲ್ಲಿರಿ ನೀವು ಇಲ್ಲಿರಿ ಐ ಭೂಷಣನಿಗೆ ಒಂದು ಕಡೆ ಐ ವೈರಿಗೆ ಒಂದು ಕಡೆ ಐ ಶನಿಗೆ ಇನ್ನೊಂದು ಕಡೆ ಆರಾಮವಾಗಿ ಇರ್ತಾರೆ ಇದು ಭಗವಂತನ ವಿಚಿತ್ರವಾದ ಕರ್ಮ ಇದರಿಂದ ನಾವು ಚಿಂತನೆ ಮಾಡಬೇಕಾದ್ದು ಚಿತ್ರ ವಿಚಿತ್ರವಾದಂತಹ ಈ ಸಂಸಾರವನ್ನು ಭಗವಂತ ಹೇಗೆ ನಿಯಂತ್ರಣೆ ಮಾಡ್ತಾನೆ ಅದನ್ನು ದಾಸರು ಈ ಶ್ಲೋಕ ನುಡಿಗಳಲ್ಲಿ ಹೇಳಿದ್ದಾರೆ ಒಂದು ಕಲೆಯಲ್ಲಿ ನಾವು ಈ ಹರಿಕತಾಮತ ಸಾರ ಇಟ್ಕೊಳ್ಬೇಕು ಮತ್ತೊಂದು ಕಲೆಯಲ್ಲಿ ದ್ವಾದಶಸ್ತೋತ್ರ ನೀವು ತೆಗೆದುಕೊಡಿ ಈ ಭಾಗ ದ್ವಾದಶ ಇಲ್ಲ ಅಂತ ಎಲ್ಲ ದ್ವಾದ ಸ್ತೋತ್ರದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕೆ ನಿಮ್ಮ ಕೈಯಲ್ಲಿ ದ್ವಾದಶ ಪುಸ್ತಕ ಇಲ್ಲ ಆದ್ದರಿಂದ ಅದನ್ನು ಇದೆ ಅಂತ ನೀವು ತಿಳ್ಕೊಂಡು ಬಿಡಿ ಇಡೀ ಪ್ರಮೇಯ ಎಲ್ಲವೂ ದ್ವಾದಶಸ್ತೋತ್ರದಲ್ಲಿದೆ ದಾಸರು ಕೊನೆಗೆ ಹೇಳುವಾಗ ಯಾವ ಯಾವ ಪದಾರ್ಥದಲ್ಲಿ ಏನೇನು ಯಾವ ಯಾವ ಭಗವಂತನ ರೂಪ ತತ್ವಾಭಿಮಾನಿಗಳಿದ್ದಾರೆ ಅದನ್ನೆಲ್ಲ ಬಿಡಿಸ್ತಾರೆ ದೇವರ ಮುಂದೆ ನಾವು ನೈವೇದ್ಯ ಭಕ್ಷ್ಯ ಭೋಜ್ಯ ಎಲ್ಲ ತಂದಿಡ್ತೇವೆ ಅದೇನು ಎಲ್ಲ ಇದೆ ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದಳು ಭಾರತೀಯು ನಾರಾಯಣನು ಭಕ್ಷ್ಯದಳು ಸೊನ್ನಗರಿರನು ಮಾಧವನು ಶುತಿಸಂಗತ ಶ್ರೀ ಲಕ್ಷ್ಮೀ ಘೃತದಳು ಮಾನ್ಯ ಶ್ರೀ ಗೋವಿಂದಾಭಿದನು ಇರುತಿಪ್ಪನೆಂದು ಎಂದೆಂದು ನಾವು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ತಂದಿಡುತ್ತೇವೆ ಅಲ್ಲ ಅನ್ನಮಾನಿ ಶಶಾಂಕನುಳು ಅನ್ನ ತಂದಿಡುತ್ತೇವೆ ಅನ್ನದ ಅಭಿಮಾನಿ ದೇವತೆ ಯಾರು ಸೋಮೋ ಭೂತ್ವ ಅನ್ನದ ಅಭಿಮಾನಿ ಚಂದ್ರ ಎಲ್ಲ ವನಸ್ಪತಿಗಳ ಒಡೆಯ ಚಂದ್ರ ಅಂತೆ ಸೋಮೋಭೂತ್ವ ರಥಾತ್ಮಕ ಅನ್ನದ ಅಭಿಮಾನಿ ಚಂದ್ರ ಚಂದ್ರನ ಒಳಗೆ ಭಗವಂತ ಕೇಶವ ನಾಮಕನಾಗಿ ನೆಲೆಸಿದ್ದಾನೆ ಅಂತ ಕೇಶವ ಅಂತ ಚಿಂತನೆ ಮಾಡಬೇಕು ಹಾಗೆ ಪರಮಾನದುಳು ಭಾರತೀಯ ದೇವಿಯರಿದ್ದಾರೆ ಅದರಲ್ಲಿ ಭಗವಂತನ ನಾರಾಯಣ ರೂಪವನ್ನು ಚಿಂತನೆ ಮಾಡಬೇಕಂತೆ ಭಕ್ಷ್ಯದಲ್ಲಿ ಸೂರ್ಯ ಇರ್ತಾನೆ ಅಲ್ಲಿ ಮಾಧವನನ್ನು ಚಿಂತನೆ ಮಾಡಬೇಕಂತೆ ಲಸದಲ್ಲಿ ಲಕ್ಷ್ಮೀ ದೇವಿಯರನ್ನು ಚಿಂತನೆ ಮಾಡಬೇಕು ಅವರ ಒಳಗೆ ಗೋವಿಂದನನ್ನು ಚಿಂತನೆ ಮಾಡಬೇಕು ಹೀಗೆ ಭಗವಂತನ ಎಲ್ಲ ರೂಪಗಳನ್ನು ದಾಸರು ಹೇಳ್ತಾರೆ ಅಭಿಮಾನಿ ದೇವತೆಗಳನ್ನ ಹೇಳ್ತಾರೆ ನಿಯಾಮಕನಾದ ಭಗವಂತನ ರೂಪಗಳನ್ನು ಹೇಳುತ್ತಾರೆ ಇದು ದಾದ್ಯ ಸ್ತೋತ್ರದ್ದೇ ಕೇಶವ ಕೇಶವ ಶಾಸಕವಂದೇ ಅಂತ ಆಚಾರ್ಯರು ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಭಗವಂತನ ರೂಪಗಳನ್ನೆಲ್ಲ ವಿಶ್ಲೇಷಣೆ ಮಾಡಿದ್ದಾರೆ ಅದೇ ದಾಸರು ಕೇಶವ ಎಲ್ಲಿರ್ತಾನೆ ಅಂತ ಎಡ್ರೆಸ್ ಕೊಟ್ಟರು ಅಷ್ಟೇ ಇಲ್ಲಿ ಎಷ್ಟು ಎಡ್ರೆಸ್ ಕೊಟ್ಟರು ಶಶಾಂಕನೋಡು ಕೇಶವನಿರುವನು ಅಂತ ಭಾರತೀಯೊಳಗು ನಾರಾಯಣ ಇರುವನು ಅಂತ ಎಡ್ರೆಸ್ ಕೊಟ್ರು ನಮಗೆ ಆಚಾರ್ಯರು ಕೇಶವ ಅಂತ ಹೇಳಿದರು ಶಾಸಕ ಪಾಶದರಾರ್ಚಿತ ಪಾಶಧರಾರ್ಚಿತ ಅಂತ ಆಚಾರ್ಯರು ಹೇಳಿದರು ಅದನ್ನು ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದು ದಾಸರ ಒಂದು ಅವಚಿತ್ಯ ಹೀಗೆ ನೈವೇದ್ಯ ಪ್ರಕರಣ ಸಂಧಿ ಒಂದು ರೀತಿಯಲ್ಲಿ ಪೂರ್ಣ ಅಕ್ಷರಶಃ ದ್ವಾದಶಸ್ತೋತ್ರದ ಪಡಿಯಚ್ಚು ಅದನ್ನು ಒಂದೊಂದು ರೀತಿಯಲ್ಲಿ ದಾಸರ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಆದ್ರಿಂದ ನಮ್ಮನೆಯಲ್ಲಿ ನೈವೇದ್ಯ ಸಮರ್ಪಣೆ ಮಾಡುವಾಗ ದ್ವಾದಸ್ತೋತ್ರವನ್ನು ಹೇಳಬೇಕು ದಾಸರ ನೈವೇದ್ಯ ಪ್ರಕರಣ ಸಂಧಿಯನ್ನೂ ಹೇಳಬೇಕು ದಾಸಸ್ತೋತ್ರ ಹೇಳಲಿಕ್ಕೆ ಪುರುಸೊತ್ತಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಹನ್ನೆರಡು ಸ್ತೋತ್ರ ಇದೆ ಹನ್ನೆರಡು ಸ್ತೋತ್ರ ಹೇಳಬೇಕಾತ ನಾವು ಬಾಯಿ ಬಿಡುತ್ತೇವೆ ದಾಸರು ಹೇಳಿದ್ರು ಹನ್ನೆರಡು ಸ್ತೋತ್ರ ಹೇಳಲಿಕ್ಕೆ ಆಗಿದ್ದರೆ ಪರವಾಗಿಲ್ಲ ಬರೀ ಇಪ್ಪತ್ತೈದು ನುಡಿಯ ಈ ನೈವೇದ್ಯ ಪ್ರಕರಣ ಸಂಧಿ ನೀನು ಹೇಳಿಬಿಡು ನಿನಗೆ ನೈವೇದ್ಯ ಸಮರ್ಪಣೆ ಮಾಡಿದ ಪುಣ್ಯ ಬರುತ್ತೆ ಅಂದ್ರೆ ಕೆಲವರಿಗೆ ಖುಷಿಯಾಯ್ತು ಇವಾಗ ದೇವರ ಮುಂದೆ ನೈವೇದ್ಯ ಬೇಡಲ್ಲ ನೈವೇದ್ಯ ಪ್ರಕರಣ ಸಂಧಿ ಹೇಳಿದ್ರೆ ಸಾಕಲ್ಲ ಅಲ್ಲ ನಿಮಗೆ ಅಷ್ಟು ಮನಸ್ಸಿನಲ್ಲಿ ಸಾಧ್ಯತೆ ಇದ್ರೆ ಖಂಡಿತ ಸಾಕು ಆ ನೈವೇದ್ಯ ನಮ್ಮ ಹೇಳುವಾಗ ಅನ್ನದಳು ಶ ಅನ್ನದಲ್ಲಿ ಕೇಶವ ಅಂತ ಹೇಳುವಾಗ ಅನ್ನ ಬಂದು ದೇವರ ಮುಂದೆ ನಿಲ್ಲಿಸಿದ್ರೆ ಖಂಡಿತ ಸಾಧ್ಯ ಅಷ್ಟು ಮಾಡಿದ್ರೆ ನಾವು ಅನ್ನ ತಂದು ಇಡ್ತೇವೆ ನಾವು ಯಾಕೆಂದ್ರೆ ನಂದು ಪ್ರದರ್ಶನ ನಾಟಕ ಕೆಂಪನಿ ಅಲ್ಲ ನಾವು ಚಿಂತನೆ ಮಾಡುವವರು ಪೂಜೆ ಮಾಡುವವರು ಭಕ್ತಿಯಿಂದ ಆದ್ದರಿಂದ ಅಲ್ಲಿ ಯಾವ್ದನ್ನು ತಂದು ಇಡ್ತೇವೆ ಅಲ್ಲಿರತಕ್ಕಂತಹ ರೂಪ ಮತ್ತೆ ದಾಸರು ಹೇಳುವ ಭಕ್ಷ್ಯ ಪೂಜೆ ನಿತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಂಡಿಗೆಗಳು ಅಂತ ಹೇಳ್ತಾರೆ ನಿತ್ಯ ಮಂಡಿಗೆ ಮಾಡಿದ್ರೆ ಮಂದೆ ಹೊಡೆದು ಹೋದಿತ್ತು ಅದಕ್ಕೆ ಏನ್ ಮಾಡಬೇಕು ನಾವು ಎಲ್ಲಿಯಾದರೂ ಮಂಡಿಗೆ ಸಮರ್ಪಣೆ ಆದರೆ ಆ ಮಂಡಿಗೆ ಒಳಗಿರ್ತಕ್ಕಂಥ ರೂಪ ಭಗವಂತನದ ಚಿಂತನೆ ಮಾಡಿ ನಾವು ದೇವರಿಗೆ ಸಮರ್ಪಣೆ ಮಾಡುವ ಆದ್ರಿಂದ ಇದನ್ನು ನಾವು ಇಷ್ಟು ನುಡಿಗಳನ್ನು ನಾವು ದೇವರ ಮುಂದೆ ಹಾಡಿದರೆ ಹಾಡಿದರೆ ಆಗ ಅಷ್ಟು ವಸ್ತುಗಳ ಒಳಗೆ ನಿಂತ ಅಭಿಮಾನಿ ದೇವತೆಗಳು ಅವರಿಗೆ ನಿಯಾಮಕನಾದ ಭಗವಂತ ಸಂತೋಷಪಟ್ಟು ನಮ್ಮ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ ಆವಾಗ ಒಂದು ರೀತಿಯಲ್ಲಿ ವೈಶ್ವಾನರ ಯಜ್ಞ ಅದು ಸಾರ್ಥಕ ಆಗ್ತದೆ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಿ ಸ್ವೀಕರಿಸಿದ ಪುಣ್ಯ ನಮಗಿದೆ ಅದು ನೈವೇದ್ಯ ಭಗವಂತನಿಗೆ ನಿವೇದಿತ ಆಗಿಯೇ ಆಗ್ತದೆ